गीताचार्य श्रीकृष्ण परमात्म जीवन यो अल अ जीवन मूलक नोड़ो ಮೊದಲನೆಯದಾಗಿ ನಾವು ಇಡೀ ಭಗವದ್ಗೀತೆಯನ್ನು ಸ್ಮೃತಿ ಅಂತ ಕರಿತೇವೆ ಸ್ಮೃತಿ ಅಂತ ಹೇಳಿದ್ರೆ ಯಾವುದು ಶ್ರುತಿಯನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಂತರ ಅದನ್ನು ಜೀವನಕ್ಕೆ ಅಳವಡಿಸಲಾಗುತ್ತದೆಯೋ ಅಂತಹ ಗ್ರಂಥಗಳಿಗೆ ಸ್ಮೃತಿ ಅಂತ ಹೆಸರು ಸೆಕೆಂಡ್ರಿ ಟೆಕ್ಸ್ಟ್ ಅಂತ ಹೇಳ್ತಾರೆ ಶ್ರುತಿ ಅಂತ ಹೇಳಿದ್ರೆ ವೇದಗಳು ಅದಕ್ಕಿಂತ ಮಿಗಿಲಾದದ್ದು ಈ ಸನಾತನ ಸಂಪ್ರದಾಯದಲ್ಲಿ ಮತ್ತೊಂದಿಲ್ಲ ಅದಕ್ಕೆ ನಂತರವೇ ಉಳಿದಿದ್ದೆಲ್ಲವೂ ಕೂಡ ಸ್ಮೃತಿ ರೂಪ ಮಹಾಭಾರತ ಪುರಾಣ ಮತ್ತೆ ಇನ್ನಿತರ ಸ್ಮೃತಿಯ ಆಚಾರ್ಯರು ಋಷಿಗಳು ಆಗಾಗಿ ಸಮಾಜ ಯಾವ ರೀತಿ ಹೋಗಬೇಕು ಅನ್ನೋದನ್ನ ಯಾವ ಕೋಡ್ ಆಫ್ ಕಾಂಡಕ್ಟ್ ಅನ್ನು ಬರೆದಿದ್ದಾರೆಯೋ ಅದೆಲ್ಲವೂ ಕೂಡ ಅದಕ್ಕೆ ತಾಳೆ ಆದರೆ ಓಕೆ ಇಲ್ಲದೆ ಹೋದರೆ ರಿಜೆಕ್ಟೆಡ್ ಹೀಗೆ ನಾವು ಶ್ರುತಿ ಹಾಗೂ ಸ್ಮೃತಿ ಅದನ್ನು ನೋಡಿ ಶ್ರುತಿ ಅನ್ನೋದು ಸುಪ್ರೀಂ ಕೋರ್ಟ್ ಸ್ಮೃತಿ ಅನ್ನೋದು ಹೈಕೋರ್ಟ್ ಹೈಕೋರ್ಟಿನ ತೀರ್ಮಾನವು ಯಾವಾಗಲೂ ಕೂಡ ಸುಪ್ರೀಂ ಕೋರ್ಟಿನ ತೀರ್ಮಾನಕ್ಕೆ ಅಧೀನವಾಗಿರಬೇಕು ಅದನ್ನು ಮೀರಿ ಹೋಗುವ ಹಾಗಿಲ್ಲ ಇದನ್ನು ನಮ್ಮ ಶಾಸ್ತ್ರಕಾರರು ಮುಂಚೆಯೇ ತೀರ್ಮಾನ ಮಾಡಿ ಹೋಗಿದ್ದಾರೆ ಶ್ರುತಿ ಸ್ಮೃತಿ ವಿರೋಧೇದು ಶ್ರುತಿರೇವ ಗರಿಯ ಶ್ರುತಿ ಹಾಗೂ ಸ್ಮೃತಿಗಳಲ್ಲಿ ವಿರೋಧ ಕಂಡು ಬಂದರೆ ಟೀಚಿಂಗ್ನಲ್ಲಿ ಉಪದೇಶಗಳಲ್ಲಿ ಆಗ ನಿರ್ದಾಕ್ಷಿಣ್ಯವಾಗಿ ಸ್ಮೃತಿಯನ್ನ ಆ ಟೀಚಿಂಗ್ ಅನ್ನ ಆ ಉಪದೇಶವನ್ನ ಪಕ್ಕದಲ್ಲಿರಪ್ಪ ಅಂತ ಹೇಳಬೇಕು ಸ್ಮೃತಿಯ ಯಾವ ಉಪದೇಶವಿದೆಯೋ ಅದನ್ನ ಆ ಒಂದು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ತೆಗೆದುಕೊಳ್ಳುವಂತಹ ಎಲ್ಲ ಹಕ್ಕು ನಮಗಿದೆ ಇದು ಈ ಶ್ರುತಿ ಹಾಗೂ ಸ್ಮೃತಿಗೆ ಇರತಕ್ಕಂತಹ ವ್ಯತ್ಯಾಸ ಸ್ಮೃತಿ ಅಂತ ಅದಕ್ಕೆ ಹೆಸರು ಬಂದಿರೋದೇ ಆ ಕಾರಣದಿಂದ ಶ್ರುತಿಯನ್ನು ನೆನಪಿನಲ್ಲಿ ಇಟ್ಟುಕೊಂಡು ಸ್ಮರಣೆಯಲ್ಲಿ ಇಟ್ಟುಕೊಂಡು ಅದರ ಒಂದು ಯಾವ ಒಂದು ಅನುಮೋದನೆ ಇದೆಯೋ ಅದಕ್ಕೆ ಸ್ಮೃತಿ ಅಂತ ಹೆಸರು ಅದಕ್ಕೆ ತಾಳೆ ಆಗುದು ನಮ್ಮ ಈ ಕೃಷ್ಣನ ಭಗವಂತನ ಜೀವನ ನೋಡಿದರೂ ಕೂಡ ಕೃಷ್ಣ ಕೇವಲ ಪೌರಾಣಿಕ ವ್ಯಕ್ತಿ ಅಲ್ಲ ಐತಿಹಾಸಿಕ ವ್ಯಕ್ತಿ ಅಲ್ಲ ಅವನು ವೇದಲ್ಲೇ ಇರ್ತಕ್ಕಂತಹ ವ್ಯಕ್ತಿ ವೇದದಲ್ಲೇ ಕೃಷ್ಣ ಅನ್ನುವಂತಹ ಉಲ್ಲೇಖಗಳು ನಮಗೆ ಅಲ್ಲಲ್ಲಿ ಬೇಕಾದಷ್ಟು ಸಿಕ್ತವೆ ಹಾಗೆಯೇ ಅನೇಕ ಋಷಿಗಳ ಹೆಸರು ಕೂಡ ಕೃಷ್ಣ ಅಂತ ಇವೆ ಯಾಕೆಂದ್ರೆ ನಮಗೆ ವೇದದಲ್ಲಿ ಈ ರೀತಿ ಅತಿಮಾನುಷ ಕಲ್ಪನೆಗಳು ಸಿಗುವುದು ತುಂಬ ಕಡಿಮೆ ಇಂದ್ರನೋ ವರುಣನೋ ಅಗ್ನಿಯೋ ಇತ್ಯಾದಿ ದೇವತೆಗಳ ಅತಿಮಾನುಷ ಕಲ್ಪನೆಯನ್ನು ಅಲ್ಲಿ ವರ್ಣನೆ ಮಾಡಲಾಗುತ್ತೆ ಹೊರತು ಈ ರೀತಿ ಪೌರಾಣಿಕ ವ್ಯಕ್ತಿಗಳ ಒಂದು ಅತಿಮಾನುಷ ಕಲ್ಪನೆ ಅಲ್ಲಿ ನಮಗೆ ಸಿಗುವುದು ಅತ್ಯಲ್ಪ ಆದರೂ ಕೂಡ ನಮಗೆ ಈ ಕೃಷ್ಣ ಅನ್ನುವಂತಹ ಈ ಋಷಿ ಅಥವಾ ನರ ಮತ್ತು ನಾರಾಯಣ ಅನ್ನುವಂತಹ ಋಷಿಯ ಉಲ್ಲೇಖಗಳು ಬಹುತೇಕ ಕಡೆ ಋಗ್ವೇದಗಳಲ್ಲಿ ನಮಗೆ ಸಿಗ್ತದೆ ಅನೇಕ ಮಂತ್ರಗಳಿಗೆ ಈ ಕೃಷ್ಣ ಮತ್ತು ಈ ನಾರಾಯಣರು ಋಷಿಗಳಾಗಿದ್ದಾರೆ ಆದರೆ ಆ ಕೃಷ್ಣ ಅನ್ನುವಂತಹ ಋಷಿ ಒಬ್ಬನೇ ಅಥವಾ ಹಲವಾರು ವ್ಯಕ್ತಿಗಳೇ ಅನ್ನುವುದರಲ್ಲಿ ಪಂಡಿತರಲ್ಲಿ ಭಿನ್ನಾಭಿಪ್ರಾಯಗಳಿದೆ ಅದೇನೇ ಇರಲಿ ಆದರೂ ಕೂಡ ಆ ಒಂದು ನಮಗೆ ಆ ಮೊಟ್ಟ ಮೊದಲಿಗೆ ಸಿಕ್ಕುವುದು ವೇದಗಳಲ್ಲಿಯೇ ಸಿಕ್ಕಿಬಿಡ್ತದೆ ಇನ್ನೊಂದು ಸೋಜಿಗವೆಂದರೆ ಆ ಋಷಿಗಳು ಕಂಡಂತಹ ಮಂತ್ರದ ಯಾವ ಫಿಲಾಸಫಿ ಇದೆಯೋ ಅಲ್ಲಿ ವೇದದಲ್ಲಿ ಅವು ಭಗವದ್ಗೀತೆಯಲ್ಲಿ ಯಾವ ಒಂದು ಫಿಲಾಸಫಿ ಅಥವಾ ಒಂದು ಸಿದ್ಧಾಂತವನ್ನು ಮಂಡಿಸಲಾಗಿದೆ ಜೀವನ ಧರ್ಮ ಅದಕ್ಕೆ ಕೊಂದುತ್ತದೆ, ತಾಳೆ ಆಗುತ್ತದೆ ವಿರುದ್ಧವಾಗಿಲ್ಲ ಹೀಗಾಗಿಯೂ ಕೂಡ ನಾವು ಸುಲಭವಾಗಿ ಆ ಒಂದು ವ್ಯಕ್ತಿಯ ಒಂದು ಚಿತ್ರಣವನ್ನ ಅಲ್ಲೇ ವೇದದಲ್ಲೇ ನಾವು ಕೋಯಿಸಿಕೊಳ್ಳಬಹುದು ಇನ್ನು ಆ ವೇದವನ್ನ ಬಿಟ್ಟು ವೇದಾಂತ ಅಥವಾ ಉಪನಿಷತ್ತಿನ ಒಂದು ಭಾಗಕ್ಕೆ ಬಂದರೆ ವೇದದಲ್ಲೇ ಒಂದಾದಂತಹ ಉಪನಿಷತ್ ಭಾಗಗಳಿಗೆ ಬಂದರೆ ನಮಗೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಕೃಷ್ಣನ ಒಂದು ಸಂಪೂರ್ಣ ಚಿತ್ರಣ ಸಿಕ್ಕಿಬಿಡ್ತದೆ ಈ ಪೌರಾಣಿಕ ಚಿತ್ರಣ ಸಿಕ್ಕಿಬಿಡ್ತದೆ ಛಾಂದೋಗ್ಯ ಉಪನಿಷತ್ತಿನ ಮೂರನೆಯ ಅಧ್ಯಾಯ ಅದರಲ್ಲಿ ಹದಿನೇಳನೆಯ ಉಪ ಮತ್ತು ಆರನೆಯ ಶ್ಲೋಕದಲ್ಲಿ ಒಂದು ಮಂತ್ರ ಈ ರೀತಿ ಇದೆ ತದ್ದೈದ घोर कृष्णाय देवकी पुत्राय उत्वा उवाच अभी पात एव बभूव सोम तमेंयांत प्रतिपद्येत अक्षिती अच्तमसी प्राणशंसमसी तैते दे दें ऋच मंत्र अदरल ओब्बानो ऋषि ಆದ್ನು ಕೂಡ ವೈದಿಕ ಋಷಿ ಘೋರ ಆಂಗಿರಸ ಅನ್ನುವಂತಹ ಋಷಿ ಅವನನ್ನು ನಾವು ಪೌರಾಣಿಕ ಕಲ್ಪನೆಯಲ್ಲಿ ಸಾಂದೀಪನಿ ಆಗಿ ಕರೆದರೆ ಅಲ್ಲಿ ನಮಗೆ ಆ ಒಂದು ಆ ಒಂದು ಏನೊಂದು ಉಪದೇಶವಿದೆಯೋ ಅದಕ್ಕೂ ಅದಕ್ಕೂ ತಾಳೆ ಆಗುತ್ತದೆ ಆ ಘೋರ ಆಂಗಿರಸ ಋಷಿಯು ತನ್ನ ಶಿಷ್ಯನಾದಂತಹ ದೇವಕೀ ಪುತ್ರನಾದಂತಹ ಕೃಷ್ಣನಿಗೆ ಅನ್ನುವಂತ ಮಾತಿದೆ ಬೇರೆ ಯಾವ ಕೃಷ್ಣನೂ ಅಲ್ಲ ದೇವಕೀ ಪುತ್ರನಾದಂತಹ ಕೃಷ್ಣನಿಗೆ ಇದರಲ್ಲಿ ಇನ್ನೊಂದು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸೋಜಿಗ ಕೆಲವು ಈ ಇಂಡಾಲಜಿಸ್ಟ್ ಹೇಳುವ ಪ್ರಕಾರ ಆಗಿನ ಕಾಲದಲ್ಲಿ ತಾಯಿಯ ಕಡೆಯಿಂದ ಮಕ್ಕಳನ್ನ ಗುರುತಿಸ್ತಾ ಇದ್ರು ಅಂತ ತಂದೆಯ ಕಡೆಯಿಂದಲ್ಲ ತಾಯಿಯ ಕಡೆಯಿಂದ ಗುರುತಿಸ್ತಾ ಇದ್ರು ಹೀಗಾಗಿ ಆ ಕೃಷ್ಣನಿಗೆ ದೇವಕಿ ಪುತ್ರ ಅಂತ ಇಲ್ಲಿ ಇದೇ ಹೊರತು ವಸುದೇವ ಪುತ್ರ ಅಥವಾ ಇತ್ಯಾದಿ ಆಗಿ ಇಲ್ಲ ದೇವಕೀ ಪುತ್ರಾಯ ಕೃಷ್ಣಾಯ ಅವನೇನನ್ನ ಉಪದೇಶ ಮಾಡ್ದ ಅಂತ ಹೇಳಿದ್ರೆ ಉಕ್ತವಾ ಉಚ ಈ ಹಿಂದೆ ಹೇಳಿದಂತಹ ಇಡೀ ಒಂದು ಯಾವ ಒಂದು ಉಪನಿಷತ್ತು ಉಪಾಸನೆ ಇದೆಯೋ ಆ ಉಪಾಸನೆಯನ್ನು ಹೇಳಿ ಹೇಳ್ತಾನು ಆ ಉಪಾಸನೆಯ ತಾತ್ಪರ್ಯ ಇಷ್ಟೆ ನಮ್ಮ ಯಾವ ಯಾವ ಆಚರಣೆಗಳಿದೆಯೋ ಮಲ್ಕೊಳ್ಳುವುದರಿಂದ ಹೇಳಲು ಪುನಃ ಎದ್ದು ಚಟುವಟಿಕೆಯಿಂದ ನಮ್ಮ ದೈನಂದಿನ ಕರ್ತವ್ಯವನ್ನು ಮಾಡುವುದು ಉಸಿರಾಡುವುದು ಊಟ ಮಾಡುವುದು ಎಲ್ಲ ಸಾಮಾನ್ಯ ಕರ್ತವ್ಯಗಳು ಪ್ರತಿಯೊಂದು ಕರ್ತವ್ಯಗಳನ್ನು ಕೂಡ ಯಜ್ಞದ ಅಂಗವಾಗಿ ಸ್ವೀಕರಿಸಬೇಕು ಅಂದರೆ ನಮ್ಮ ಸಮಸ್ತ ಜೀವನವೇ ಕೂಡ ಯಜ್ಞವಾಗಬೇಕು ಇದು ಗೀತೆಗೆ ಹಾಗೆ ಡಿಟ್ಟು ಟ್ಯಾಲಿಯಾಗುತ್ತೆ ಗೀತೆಯ ಒಂದು ಸಾರಾಂಶ ಏನು ಅಂದರೆ ನಮ್ಮ ಇಡಿ ಜೀವನ ಇರ್ತಕ್ಕಂಥದ್ದು ನಮಗೋಸ್ಕರ ಅಲ್ಲ ನಮ್ಮ ಇಡೀ ಜೀವನ ಇರ್ತಕ್ಕಂಥದ್ದು ನಮ್ಮ ನಮಗೋಸ್ಕರ ಅಂತಲ್ಲ ಇಡೀ ಸಮಸ್ತ ಜಗತ್ತಿಗೆ ಇರ್ತಕ್ಕಂಥದ್ದು ಹೀಗಾಗಿ ಆ ಇಡಿ ಸಮಸ್ತ ಜಗತ್ತಿನಲ್ಲಿ ನಾವು ಅದನ್ನು ಯಜ್ಞದ ರೂಪದಲ್ಲಿ ಆಹುತಿಯಾಗಿ ಕೊಟ್ಟಂತೆ ಭಾವಿಸಬೇಕು ಪ್ರತಿಯೊಂದು ಕೂಡ ನಮ್ಮ ಪ್ರತಿಯೊಂದು ಚಟುವಟಿಕೆಯೂ ಕೂಡ ಯಜ್ಞದ ರೀತಿಯಲ್ಲಿ ಅದನ್ನು ನಾನು ಇಡೀ ಸಮಾಜಕ್ಕೆ ಕೊಡ್ತಾ ಇದ್ದೇನೆ ಐ ಓಟು ಸೊಸೈಟಿ ಫುಲ್ಲಿ ನಾನು ನನಗೋಸ್ಕರ ಜೀವಿಸುವುದಲ್ಲ ನಾನು ಇಡೀ ಸಮಾಜಕ್ಕೋಸ್ಕರ ನನ್ನ ಈ ಅಸ್ತಿತ್ವ ಈ ಪ್ರಪಂಚದಲ್ಲಿ ಬರಬೇಕಾದ್ರೆ ಎಷ್ಟೊಂದು ಅದಕ್ಕೆ ಹಿನ್ನೆಲೆಯಾಗಿ ಎಷ್ಟೊಂದು ಜನರ ಎಷ್ಟೊಂದು ಜೀವಿಗಳ ಪರಿಶ್ರಮ ಇದೆಯೋ ಅವೆಲ್ಲಕ್ಕೂ ಕೂಡ ವಾಪಸು ಕೊಡುವಂತಹ ಒಂದು ಯಾವ ಪ್ರಕ್ರಿಯೆ ಇದೆಯೋ ಅದಕ್ಕೆ ಯಜ್ಞ ಅಂತ ಹೇಳ್ಬೋದು ಅದನ್ನು ಇಂಗ್ಲಿಷ್ನಲ್ಲಿ ಕರೆಯುವುದಾದ್ರೆ ಸ್ಯಾಕ್ರಿಫೈಸ್ ಅಂತ ಕರಿಬಹುದು ಟು ಸ್ಯಾಕ್ರಿಫೈಜ್ ತ್ಯಾಗ ಯಜ್ಞದ ಕಲ್ಪನೆಯೇ ಅದು ಯಜ್ಞ ಹುಟ್ಟಿರುವುದು ಯಜ ಅನ್ನುವಂತಹ ಒಂದು ಧಾತುವಿನಿಂದ ಯಜ ಅನ್ನುವಂತಹ ಧಾತು ಏನು ಹೇಳುತ್ತೆ ಅಂತ ಹೇಳಿದ್ರೆ ಯಾವುದಾದರೂ ದೇವತೆಯನ್ನ ಉದ್ದೇಶಿಸಿ ದ್ರವ್ಯವನ್ನ ವಸ್ತುಗಳನ್ನ ಹವಿಸ್ತನ್ನ ದಾನ ಮಾಡತಕ್ಕಂಥದ್ದು ಇಲ್ಲಿ ದೇವತೆ ಯಾವುದು ಅಂತ ಹೇಳಿದ್ರೆ ಇಡೀ ಪ್ರಪಂಚ ರೂಪಿಯಾದಂತಹ ದೇವತೆ ಇಡೀ ಆ ಪ್ರಪಂಚದಲ್ಲಿ ಇರ್ತಕ್ಕಂತಹ ಜೀವರೂಪಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರೂ ದೇವತೆಗಳು ಪ್ರತಿಯೊಬ್ಬರಿಗೂ ಇನ್ನೊಂದು ದೇವತೆ ಹೀಗೆ ಆ ಯಜ್ಞದ ಅದ್ಭುತವಾದಂತಹ ಕಲ್ಪನೆ ಯಾವ ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಆ ಯಜ್ಞದ ಕಲ್ಪನೆ ಬರ್ತದೋ ಮುಂದೆ ಅಲ್ಲಿ ಬರುತ್ತೆ ಮೂರನೇ ಅಧ್ಯಾಯದಲ್ಲಿ ಆ ಒಂದು ಕಲ್ಪನೆಯನ್ನು ನಾವು ಇಲ್ಲೇ ನೋಡ್ಬೋದು ಆ ಘೋರ ಆಂಗಿರಸ ಕೃಷ್ಣನಿಗೆ ಈ ಒಂದು ಉಪಾಸನೆಯನ್ನು ಹೇಳ್ತಾನೆ ಅದರಿಂದ ಆ ಯೋಗ ಅದನ್ನು ಯೋಗ ಅಂತ ಅಲ್ಲೇ ಕರೆದಿದ್ದಾರೆ ಪುನಃ ಕೃಷ್ಣ ಆ ಯೋಗವನ್ನ ಅನೇಕ ವಿಧವಾಗಿ ಇಡೀ ಭಗವದ್ಗೀತೆಯಲ್ಲಿ ಬೋಧಿಸಿಕೊಂಡು ಬಂದಿದ್ದಾನೆ ಮಹಾಯೋಗಿ ಭಗವಾನ್ ಶ್ರೀಕೃಷ್ಣ ಅದರಿಂದ ಅಲ್ಲಿ ಹೇಳಲಾಗಿದೆ ಸ ಬಭೂವ ಸಹ ಅಂತವೇಲಾಯಾಂ ಏತತ್ಯಂ ಪ್ರತಿಪದ್ಯೇತ ಅವನೇನಾದ ಅಂತ ಹೇಳಿದ್ರೆ ಅಪಿಪಾಸ ಅವನು ಹಸಿವು ಹಾಗೂ ಬಾಯಾರಿಕೆಗಳಿಂದ ಮುಕ್ತನಾದ ಅಂತ ಹಸಿವು ಮತ್ತು ಬಾಯಾರಿಕೆಗಳಿಂದ ಮುಕ್ತನಾಗುವುದು ಅಂತ ಹೇಳಿದ್ರೆ ಅದು ಹಠಯೋಗ ಮಾಡಿ ಮುಕ್ತನಾಗುವುದಂತಲ್ಲ ಇದು ತನ್ನ ಹಾಗೂ ತನ್ನ ಶರೀರದ ಯಾವ ತಾದಾತ್ಮೆ ಇದೆಯೋ ಶರೀರ ಇರುವುದ್ರಿಂದ ನಮಗೆ ಹಸಿವು ಬಾಯಾರಿಕೆ ಉಂಟಾಗ್ತಾ ಇರೋದು ಶರೀರ ನಮಗೆ ದೇಹಾತ್ಮ ಬುದ್ಧಿ ಇರುವುದರಿಂದ ಹಸಿವು ಬಾಯಾರಿಕೆ ಉಂಟಾಗ್ತಾ ಯಾವಾಗ ಈ ದೇಹಾತ್ಮ ಬುದ್ಧಿ ಹೊರಟು ಹೋಗುತ್ತೋ ಆಗ ಹಸಿವು ಬಾಯಾರಿಕೆಗಳು ಅವನಿಗೆ ಬಾಧಿಸುವುದಿಲ್ಲ ಅಂತ ಹೇಳ್ತಾರೆ ಹೀಗಾಗಿ ಅವನು ತನ್ನ ಶರೀರದಿಂದ ತನ್ನನ್ನು ಬೇರ್ಪಡಿಸಿಕೊಂಡ ಅದೇ ಯೋಗ ವಿಯೋಗಂ ಯೋಗ ಉಚ್ಚದೆ ಯೋಗವನ್ನ ವಿಯೋಗ ಅಂತ ಹೇಳ್ತಾರೆ ಯಾವನ ಗಟ್ಟಿಯಾಗಿ ಇಟ್ಕೊಂಡು ಯಾವ ಸುಳ್ಳನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡಿರ್ತೀವಿಯೋ ಅದರಿಂದ ಬಿಡಿಸ್ಕೊಡುವುದು ಅದಕ್ಕೆ ಯೋಗ ಅಂತ ಹೇಳ್ತಾರೆ ಕೃಷ್ಣ ಅದರಲ್ಲಿ ನೆಲೆ ನಿಂತಿದ್ದರಿಂದ ಅವನು ಅಭಿಪಾಸ ಬಹುವ ಹಸಿವು ಹಾಗೂ ನೀರಳಿಕೆಯಿಂದ ಕ್ಷುತ್ಪಿಪಾಸೆಯಿಂದ ದೂರನಾಗಿದ್ದ ಹಾಗೆ ಅಂತವೇಲಾಯಾಮ್ ಅವನ ಗುರುಗಳು ಹೇಳ್ಕೊಡ್ತಾರೆ ನೀನು ಈ ಉಪಾಸನೆಯನ್ನು ಮಾಡುವುದರಿಂದ ನಿನ್ನ ಕೊನೆಗಾಲದಲ್ಲಿ ಹೇ ಕೃಷ್ಣ ನಿನ್ನ ಕೊನೆಗಾಲದಲ್ಲಿ ಏನಾಗ್ತೀಯ ಈ ಮೂರು ನಿನ್ನ ನಿನಗೆ ಸಿಗ್ತದೆ ಯಾವುದು ಅಕ್ಷಿತಮತಿ ಅಕ್ಷಿತಮತಿ ಅಂತ ಹೇಳಿದ್ರೆ ನೀನು ಕ್ಷಯವನ್ನು ಹೊಂದುವುದಿಲ್ಲ ನಿನ್ನ ಶರೀರ ನಾಶವಾದರೂ ಕೂಡ ನೀನು ನಾಶವಾಗುವುದಿಲ್ಲ ಅಚ್ಯುತಮತಿ ನೋಡಿ ಇದು ಭಗವಂತನ ಒಂದ ಒಂದು ಹೆಸರಿದ್ದು ಅಚ್ಯುತಮತಿ ನಿನ್ನ ನೈಜಸ್ವರೂಪದಿಂದ ಬೀಳುವುದಿಲ್ಲ ಚ್ಯುತ ಅಂದ್ರೆ ಬಿದ್ದು ಹೋಗುವುದು ಚ್ಯುತ ಅಂದ್ರೆ ಬಿದ್ದು ಹೋಗುವುದು ನಾವೆಲ್ಲರೂ ಕೂಡ ಈಗ ನಮ್ಮ ನೈಜಸ್ವ ರೂಪದಿಂದ ಬಿದ್ದು ಹೋಗಿದ್ದೇವೆ ಅಚ್ಯುತ ಯಾವಾಗ ಆ ಜ್ಞಾನ ಉಂಟಾಗ್ತದೆಯೋ ಆವಾಗ ಗೊತ್ತಾಗುತ್ತೆ ನಾವು ಅಚ್ಯುತ ಅಂತ ನಮ್ಮ ನೈ ನೈಜಸ್ವರೂಪದಿಂದ ನಾವು ಬಿದ್ದು ಹೋಗಿಲ್ಲ ನಾವು ಅದೇ ಆಗಿದ್ದೇವು ಅಂತ ಅಚ್ಯುತ ಪ್ರಾಣ ಶಂಸಿತ ಪ್ರಾಣಶಂಸಿತ ಮತಿ ನೀನು ಆ ಇಡೀ ಪ್ರಪಂಚದಲ್ಲಿ ಯಾವ ಯಾವ ಈ ವಸ್ತುಗಳು ಜೀವಿಗಳಿದೆಯೋ ಆ ಎಲ್ಲ ಜೀವಿಗಳಿಗೆ ನೀನು ಒಡೆಯನಾಗುವೆ ನೀನು ಹಿರಣ್ಯಗರ್ಭನಾಗುವೆ ಪ್ರಾಣಶಂಸಿತ ಮತಿ ಇತಿ ತತ್ರ ಏತೆ ದ್ವೌರುಚೌವದ ಅಂತ ಹೇಳಿ ಅವನೊಂದು ಉಪದೇಶ ಶುರು ಮಾಡ್ತಾನೆ ಆ ಒಂದಾನೊಂದು ಉಪದೇಶ ಅದರಲ್ಲಿ ಆ ಹೇಗೆ ಯಜ್ಞಕ್ಕೆ ದೀಕ್ಷೆಯನ್ನು ತೆಗೆದುಕೊಳ್ಬೇಕು ಮತ್ತೆ ಯಜ್ಞಕ್ಕೆ ಯಾವ ಯಾವ ಏನೇನು ಪರಿಕರ ಪರಿಕರಗಳು ಬೇಕು ಅದೆಲ್ಲವನ್ನು ಇಲ್ಲಿ ಜೀವನಕ್ಕೆ ಹೋಲಿಸಲಾಗಿದೆ ಯತ್ ಪಿಪಾಸತಿ ರಮದೆ ತಾ ಅತ್ಯ ದೀಕ್ಷಾ ಈಗ ಯಜ್ಞವನ್ನು ಮಾಡುವುದಕ್ಕಿಂತ ಮುಂಚೆ ಅವನು ದೀಕ್ಷಿತನಾಗುತ್ತಾನೆ ಪ್ರತಿಯೊಬ್ಬ ಕೂಡ ಯಜಮಾನ ಅಂತಕ್ಕಂಥ ಯಾವ ಯಜ್ಞ ಮಾಡ್ಬೇಕಂತಿರ್ತಾನೋ ಅವನು ದೀಕ್ಷೆಯನ್ನು ಪಡಿಬೇಕು ಹಾಗೆ ಯಜ್ಞ ಮಾಡುವ ಹಾಗೆಲ್ಲ ಅದಕ್ಕೋಸ್ಕರ ದೀಕ್ಷಿತ ಅಂತ ಹೆಸರು ನೀವು ಕೇಳಿರ್ಬೇಕು ಈಗಲೂ ಕೂಡ ಸರ್ನೇಮ್ ಇದೆ ದೀಕ್ಷಿತ್ ಅಂತ ಅದು ಯಾವಾಗಲೂ ಯಾವುದೋ ಜನರೇಷನ್ನಲ್ಲಿ ಅವರ ಕಡೆಯವರು ಯಜ್ಞ ಮಾಡ್ತಾ ಇದ್ರು ಹೀಗಾಗಿ ಅದು ಅಟ್ಟ ಹೆಸರು ನಂತರ ಯಜ್ಞ ಮಾಡ್ತಾ ಹಿಂದೆ ಹೋದರೂ ಕೂಡ ಅದು ಬಂದ್ಬಿಟ್ಟಿದೆ ಈ ಅಗ್ನಿಹೋತ್ರಿ ಸೋಮಯಾದಿ ಇವೆಲ್ಲ ಕೂಡ ಅವರ ಪೂರ್ವಜರು ಹಿಂದೆ ಯಜ್ಞವನ್ನು ಮಾಡ್ತಾ ಇದ್ರು ಅಂತ ತೋರಿಸುತ್ತೆ ಹಾಗೆ ಇಲ್ಲಿ ಅದೀಕ್ಷೆತನ ಆಗ್ತಾನೆ ಅದೀಕ್ಷೆ ಅಂದ್ರೆ ಇಲ್ಲಿ ಯಾವುದು ಜೀವನಕ್ಕೆ ಸಂಬಂಧಪಟ್ಟಂತಹ ದೀಕ್ಷೆ ಯಾವುದು ಹೇಗೆ ಭಾವಿಸಬೇಕು ಅಂದ್ರೆ ಗುರು ಕೃಷ್ಣನಿಗೆ ಹೇಳ್ಕೊಡ್ತಾನೆ ಎತ್ ಅಶಿಷತಿ ಯಾವುದನ್ನು ಊಟ ಮಾಡ್ತೀಯೋ ದಿನಾನು ಯಾವುದನ್ನು ಊಟ ಮಾಡ್ತೀಯೋ ಯತ್ ಪಿಪಾಸತಿ ಯಾವುದನ್ನು ದಿನ ಕುಡಿತೀಯೋ ಪೇಯವನ್ನು ಕುಡಿಯಿತೀಯೋ ಎನ್ನ ರಮತೆ ಯಾವುದನ್ನ ನೀನು ತಪಸ್ಸಿಗೋಸ್ಕರ ರಮಿಸುವುದಿಲ್ಲವೋ ಅಂದರೆ ಯಾವನೂ ಸುಖವನ್ನ ಸುಖದಿಂದ ದೂರ ಇರ್ತೀಯೋ ಅದೆಲ್ಲವೂ ಕೂಡ ನಿನಗೆ ದೀಕ್ಷೆ ಹೀಗೆ ಒಂದೊಂದಾಗಿ ವರ್ಣಿಸ್ಕೊಂಡು ಬರ್ತಾನೆ ಹಾಗೆ ಪುನಃ ಅದ್ರ ಉಲ್ಟ ಯಾವುದನ್ನ ನೀನು ಇಡೀ ಜೀವನದಲ್ಲಿ ಉಪಭೋಗಿಸ್ತೀಯೋ ಬೇರೆ ಬೇರೆ ವಿಷಯ ಸುಖಗಳನ್ನು ಉಪಭೋಗಿಸ್ತೀಯಾ ಬೆಳಿಗ್ಗೆಯಿಂದ ಹಿಡಿದು ಟ್ವೆಂಟಿ ಅವರ್ಸ್ ಅದೆಲ್ಲವೂ ಕೂಡ ನಿನ್ನ ಈ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಹವಿತ್ತು ಹೀಗೆ ಭಾವಿತು ಅಂತ ಹೀಗೆ ಉಪಾಸನೆಯನ್ನ ಅವನಿಗೆ ಕೃಷ್ಣನಿಗೆ ಈ ಘೋರ ಆಂಗಿರಸ ಋಷಿ ಅಲ್ಲಿ ಹೇಳ್ಕೊಡ್ತಾನೆ ಚಾಂದೋಬ್ಯ ಉಪನಿಷತ್ಡಿ ಇಡೀದೆ ಆ ಮೂರನೇ ಅಧ್ಯಾಯ ಇಡೀ ಇದೆ ಹೇಗೆ ನಮ್ಮ ಜೀವನವನ್ನ ಯಜ್ಞಮಯವನ್ನಾಗಿ ಮಾಡಿಸಿಕೊಳ್ಬೇಕು ಅಂತ ಆ ಕೃಷ್ಣ ದೇವಕೀ ಪುತ್ರನಾದಂತಹ ಕೃಷ್ಣ ಈ ಒಂದು ವಿದ್ಯೆಯನ್ನ ಹೊತ್ತು ನಂತರ ಮುಂದೆ ಇನ್ನಿತರರಿಗೆ ತನ್ನ ಶಿಷ್ಯಂದರಿಗೆ ತನ್ನ ಮಕ್ಕಳಿಗೆ ಉಪದೇಶ ಮಾಡುವುದು ಕಂಡು ಬರ್ತದೆ ಹೀಗೆ ನಮಗೆ ಈ ಕೃಷ್ಣನ ಕಲ್ಪನೆ ವೇದದಲ್ಲಿ ನಂತರ ವೇದಾಂತ ಅಥವಾ ಉಪನಿಷತ್ನಲ್ಲಿಯೇ ಸಿಗ್ತದೆ ಇನ್ನು ಪುರಾಣ ಭಾಗವತ ಹಾಗೂ ಮಹಾಭಾರತಕ್ಕೆ ಬಂದರೆ ಅವನ ಜೀವನದಲ್ಲಿ ನಾವು ನೋಡ್ತಕ್ಕಂತಹ ಅವನ ಭಗವದ್ಗೀತೆಯಲ್ಲಿ ಯಾವ ಉಪದೇಶವನ್ನು ಮಾಡಿದ್ದಾನೋ ಹಾಗೆ ಅವನ ಜೀವನದ ಘಟನೆಗಳನ್ನ ಕೆಲವೊಂದನ್ನು ನಾವು ಇಲ್ಲಿ ಅದೆಲ್ಲ ವಿಮರ್ಶೆ ಮಾಡ್ತಾ ಬಂದರೆ ಬಂದರೆ ಅವನು ಏನನ್ನ ಗೆಳಿತಾನೋ ಅದಕ್ಕಿಂತಲೂ ಅವನು ಬೇರೆಯದಾಗಿ ಆಚರಿಸಲಿಲ್ಲ ಅಂತ ಗೊತ್ತಾಗ್ತದೆ ಅವನು ಹೇಳ್ತಾನೆ ಒಂದು ಕಡೆ ಏನದು ಅಭಯಂ ಸತ್ವಸಂಶುದ್ಧಿ ಭಗವಂತನಿಗೆ ಅತ್ಯಂತ ಪ್ರಿಯತಮವಾದಂತಹ ಒಂದು ಗುಣ ಯಾವುದು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳುವಂತೆ ಅಭಿ ಹೆದರದಿರುವಂತ ಯಾರು ಹೆದರ್ತಾರೋ ಅವನು ಕಂಡ್ರೆ ಭಗವಂತನಿಗೆ ಆಗುದಿಲ್ಲ ಅದು ಮೊಟ್ಟ ಮೊದಲನೇ ಗುಣ ಅದಕ್ಕೋಸ್ಕರ ಅಭಯಂ ಅಂತ ಮೊಟ್ಟ ಮೊದಲನೇ ಗುಣದಲ್ಲಿ ಹಾಕಿಬಿಟ್ಟು ಹೆದರೋರನ್ನು ಕಂಡರೆ ಅವನಿಗೆ ಆಗುವುದಿಲ್ಲ ಯಾಕಂದ್ರೆ ಸಜಾತಿಯ ವಸ್ತುಗಳಿಗೆ ಸಜಾತಿಯ ವಸ್ತುಗಳು ಕಂಡ್ರೆ ಪ್ರೇಮ ಭಗವಂತನು ಅಭಯ ಅವನು ಕೂಡ ಹೆದರಿಕೆ ಹೀಗಾಗಿ ಯಾರು ಅವನ ಬಳಿಗೆ ಹೋಗಬೇಕಂತಿರ್ತಾರೋ ಅವರಿಗೂ ಕೂಡ ಹೆದರಿಕೆ ಅನ್ನುವುದು ಇರಬಾರದು ಭಗವಂತ ತನ್ನ ಜೀವನದನ್ನೇ ತೋರಿಸಿದನೇ ಎಂತಹ ನಿರ್ಭೆಡೆಯಿಂದ ಹೆದರಿಕೆ ಇಲ್ಲದೆ ಆಗ ಎಷ್ಟೊಂದು ಜನ ಆ ರಾಕ್ಷಸರ ಮುಖಾಮುಖಿಯಾಗುವುದು ನಮಗೆ ಆ ಭಾಗವತದಲ್ಲಿ ಬರ್ತದೆ ಅವನು ಅಘಾಸುರನಾಗಿರ್ಬೋದು ತ್ರಿಣಾವರ್ತನಾಗಿರ್ಬೋದು ಬಕಾಸುರನಾಗಿರ್ಬೋದು ಅಥವಾ ಕಾಳಿಯನಾಗಿರ್ಬೋದು ಇಂದ್ರನೇ ಆಗಿರಬಹುದು ಎಲ್ಲರಿಗೂ ಕೂಡ ಅವನು ಉತ್ತರವನ್ನು ನೀಡುವಾಗ ಅಂತಹ ಒಂದು ಪೌರುಷದಿಂದ ಮುನ್ನುಗ್ಗಿ ಯಾವ ಒಂದು ಆ ಜೀವದ ಹೆದರಿಕೆ ಪ್ರಾಣ ಭಯದ ಹೆದರಿಕೆ ಅವನು ಹೇಗೆ ಆ ರಾಕ್ಷಸರನ್ನ ಮುಖಾಮುಖಿಯಾಗಿ ಎದುರಿಸಿದ್ದ ಅನ್ನೋದು ಅಲ್ಲೇ ನನಗೆ ಅಭಯಂ ಅನ್ನುವಂತಹ ಆ ಗುಣ ಹಾಗೆ ಮತ್ತೆ ಮತ್ತೆ ಅವನು ಹೇಳ್ತಾನೆ ಭಕ್ತಿ ಮಾನ್ ಭಕ್ತಿ ಮಾನ್ ಭಕ್ತಿಮಾನ್ ಭಕ್ತಿಮಾನ್ ಅನ್ನುವಂತಹ ಪದಗಳನ್ನು ನಾನು ಉಪಯೋಗಿಸ್ತಾನೆ ಹಾಗಿದ್ರೆ ನಿನಗ್ಯಾ ಭಕ್ತಿ ಇದೆಯಯ್ಯಾ ಅಂದ್ರೆ ನಮಗೆ ಗೊತ್ತಾಗತ್ತೆ ಕೃಷ್ಣ ಹೇಗೆ ಶಿವನನ್ನ ಅತ್ಯಂತ ಭಕ್ತಿಯಿಂದ ಆರಾಧಿಸಿದ್ದ ಅಂತ ಇದೇ ಅನುಶಾಸನ ಪರ್ವದಲ್ಲಿ ವಿಷ್ಣು ಸಹಸ್ರನಾಮಕ್ಕಿಂತ ಮುಂಚೆ ನಮಗೆ ಶಿವಸಹಸ್ರನಾಮ ಸಿಗುತ್ತೆ ಅಲ್ಲಿ ಉಪಮನ್ಯ ಋಷಿಗೆ ಕೃಷ್ಣನೇ ಉಪದೇಶ ಮಾಡ್ತಾನೆ ಶಿವಸಹಸ್ರನ ಹೇಗೆ ಈ ಶಿವಸಹಸ್ರನಾಮ ಅದರ ಒಂದು ಮಹಿಮೆ ಏನು ಅನ್ನೋದನ್ನ ಅವನೇ ಆ ಇವನಿಗೆ ಉಪದೇಶ ಮಾಡ್ತಾನ ಋಷಿಗೆ ಅದೂ ಅಲ್ಲದೆ ನಮಗೆ ನಂತರ ಒಂದಾ ಒಂದು ಪರ್ವದಲ್ಲಿ ಏನು ಗೊತ್ತಾಗತ್ತೆ ಅಂತ ತನಗೆ ಶಿವನಂತಹ ಒಬ್ಬ ಮಗ ಬೇಕು ಅಂತ ಹೇಳಿ ಆತ ಆ ಮಂದಿರ ಪರ್ವತಕ್ಕೋ ಎಲ್ಲಿಗೋ ಹೋಗಿ ಘೋರವಾದಂತಹ ತಪಸ್ಸನ್ನು ಮಾಡಿ ಶಿವನಿಂದ ಸಾಂಬನನ್ನು ಪಡಿತಾನೆ ಸಾಂಬ ಶಿವನ ಅಂಶ ಶಿವನ ಅನುಗ್ರಹದಿಂದ ಈ ಸಾಂಬನ ಜನನವಾಗುತ್ತೆ ಅದೇನೇ ಇರಲಿ ಹಾಗೆ ಸಾಂಬ ಅಲ್ಲ ಆದರೆ ಅವನು ಬಿಟ್ಟರು ಪ್ರದ್ಯುಮ್ನ ಅದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಶಿವ ತನ್ನ ಹಣೆಗಣ್ಣಿನಿಂದ ಕಾಮನನ್ನ ಬೆಹಿಸಿದ್ದ ಕಾಮ ಈಗ ಅನಂಗನಾದ ಅನಂಗನಾದವನಿಗೆ ಅಂಗವನ್ನು ಕೊಡಬೇಕಲ್ಲ ದೇಹ ಕೊಡಬೇಕಲ್ಲ ಅನ್ನುವಂತಹ ಕರುಣೆಯಿಂದ ಅವನು ಶಿವನನ್ನೇ ಪ್ರಾರ್ಥಿಸಿ ಆ ಶಿವನ ವರದಾನದಿಂದ ಪ್ರದ್ಯುಮ್ನನ್ನು ಪಡಿತ ಪ್ರದ್ಯುಮ್ನ ಆ ಪ್ರದ್ಯುಮ್ನೇ ಶಿವನ ಅಂಶ ಹೀಗೆ ಅವನು ಮಹಾನ್ ಭಕ್ತಿ ಭಕ್ತಿಮಾನ ಆಗಿದ್ದಾನ ಇನ್ನೊಂದು ಅವನು ಹೇಳುವುದು ಯಾವ ರೀತಿ ಗುರು ಶುಶ್ರೂಷೆ ಮಾಡಬೇಕು ಅಂತ ಅವನೇ ತನ್ನ ಜೀವನದಲ್ಲಿ ಆ ಗುರು ಶುಶ್ರೂಷೆಯನ್ನು ಮಾಡಿ ತೋರಿಸ್ತಾನ ಇದೇ ಕೌರವರು ಕೌರವರು ಅಂದರೆ ಪಾಂಡವರು ಕೂಡ ಆ ಪಾಂಡವರಿಗೂ ಕೌರವರು ಅಂತಲೇ ಹೇಳ್ತರು ಪಾಂಡವರು ಅಂತ ಕೇವಲ ಪಾಂಡು ಪುತ್ರರಾದ್ರಿಂದ ಅವರ ಪಾಂಡವರು ಅಂತ ಹೆಸರೇ ಹೊರತು ಅವರು ಕುರು ಕುರುವಂಶದವರೇ ಈ ಕುರುವಂಶಿಗಳು ತಮ್ಮ ಗುರುವಿನ ಸೇವೆಯನ್ನು ಏನು ಮಾಡಿದ್ದಾರೋ ಬಿಟ್ಟಿದ್ದಾರೋ ಅದರ ಉಲ್ಲೇಖ ಇಲ್ಲ ಮಾಡಿಲ್ಲ ಅಂತಲೇ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ವಿದ್ಯಾಭ್ಯಾಸ ಬೇಕಾದವನು ಗುರುವಿನ ಬಳಿಯಲ್ಲಿ ಸಮಿತ್ಪಾಣಿಯಾಗಿ ಹೋಗಿ ಅವರ ಆಶ್ರಮದಲ್ಲಿ ಕೂತ್ಕೊಳ್ಬೇಕು ಆದ್ರೆ ಇವ್ರು ಮಾಡಿದ್ದೇನು ದ್ರೋಣಾಚಾರ್ಯ ಪಾಪಾ ಹೊಟ್ಟೆಗೆ ಇಟ್ಟದೆ ಅಲಿದಾಲಿ ಅಲ್ಲಿ ಹತ್ತಿನ ಬಂದಾಗ ಅವನನ್ನು ಇವರು ಇಟ್ಕೊಂಡು ಅದೊಂಥರ ಪೈಡ್ ಸರ್ವಿಸ್ ನಿನಗೆ ನಾನು ಇಷ್ಟು ಕೊಡ್ತೇನೆ ನಿನ್ನ ಯೋಗಕ್ಷೇಮ ನೋಡ್ಕೊಡ್ತೇನೆ ನಿನ್ನ ಫ್ಯಾಮಿಲಿಯನ್ನು ನಾನು ನೋಡ್ಕೊಡ್ತೇನೆ ನಮ್ಮ ಎಲ್ಲ ರಾಜಕುಮಾರಿದಾರಲ್ಲ ಅವರಿಗೆಲ್ಲ ವಿದ್ಯಾಭ್ಯಾಸವೂ ಕೊಡು ಅಲ್ಲಿ ಆ ಸೇವಾ ಮನೋಭಾವ ಅವರಲ್ಲಿ ಇರಲಿಲ್ಲ ಆದರೆ ಕೃಷ್ಣ ಅವನಿದ್ದಲ್ಲಿ ಮಧುರೆಯಲ್ಲಿ ಆದರೆ ಸಾಂದೀಪಿನಿ ಮುನಿಗಳು ಇದ್ದಿದ್ದು ಉಜ್ಜಯಿನಿ ಅಂತ ಮಧುರೆಯಿಂದ ಉಜ್ಜಯಿನಿಗೆ ಅವನು ಹೋದ ವಿದ್ಯಾಭ್ಯಾಸ ಮಾಡಲಿಕ್ಕೆ ಗರ್ಗರಿಂದ ಸಂಸ್ಕಾರವಾಗಿತ್ತು ಜಾತ ಸಂಸ್ಕಾರ ನಂತರ ಉಭನಯನ ಸಂಸ್ಕಾರವನ್ನು ಮಾಡಿಕೊಂಡು ಸಾಂದೀಪಿನ ಮುನಿಗಳಲ್ಲಿ ಹೋಗಿ ಅಲ್ಲಿ ಎಲ್ಲ ವಿದ್ಯೆಯನ್ನು ಕಲಿತು ನಂತರ ಬಲ ಹಾಗೂ ಕೃಷ್ಣ ಇಬ್ರು ವಾಪಸ್ ಹೋಗಬೇಕಾದ್ರೆ ಸಮಾವರ್ತನ ಎಲ್ಲ ಮುಗೀತು ವಿದ್ಯಾಭ್ಯಾಸ ಮುಗಿದು ಹೋಗಬೇಕಾದ್ರೆ ಗುರುದಕ್ಷಿಣೆಯಾಗಿ ಏನು ಕೊಡಲಿ ಅಂತ ಕೇಳಿದಾಗ ಅದೇ ಸಮಯಕ್ಕೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಸಾಂದೀಪಿನಿ ಮುನಿಗಳ ಮಗನನ್ನು ಅವನು ಕಳ್ ಹೋಗ್ಬಿಟ್ಟಿರ್ತಾನೆ ಎಲ್ಲಿ ಹೋದ ಅಂತ ಗೊತ್ತಿಲ್ಲ ಅವಳಿಗೆ ಕಾಡು ಪತ್ತೆ ಇಲ್ಲ ಅದೇನಾಗಿರುತ್ತೆ ಅವನು ಎಲ್ಲೋ ಹೋಗಿ ಸಮುದ್ರದಲ್ಲಿ ಬಿದ್ದು अल राक्षस पंचजन अवंत राक्षस को तुम कृष्णन गए दिव्य दृष्टि गे अग्ताने हम समुद्रदू हम गुरीगोस्क ताणी समुद्र दर के हम अली पंचजन अवंत राक्षसन अद्धमी को ಅವನಿಂದ ಆ ಪಾಂಚಜನ್ಯ ಹುಟ್ಟಿದ್ದೆ ಅದರಿಂದ ಶಂಕ ಆ ಪಾಂಚಜನ್ಯವನ್ನು ತೆಗೆದುಕೊಂಡು ಪುನಃ ಅವನ ಆತ್ಮವನ್ನು ಹುಡ್ಕೊಂಡು ಹೋಗ್ತಾನೆ ಆ ಹುಡುಗಿನ ಆತ್ಮ ಎಲ್ಲಿದೆ ಅಂತ ಯಮಲೋಕಕ್ಕೆ ಹೋಗ್ತಾನೆ ನೋಡಿ ಬಿಡುವುದಿಲ್ಲ ಗುರುವಿನ ಶುಶ್ರೂಷೆ ಆಗಬೇಕು ಏನಾದರೂ ಸರಿ ಅದಾಗಲೇಬೇಕು ಕೇವಲ ಇಷ್ಟು ಮಾತ್ರ ಪ್ರಯತ್ನ ಅದು ಎಷ್ಟು ಪ್ರಯತ್ನ ಅವನು ತಯಾರಿಲ್ಲ ಯಮಲೋಕಕ್ಕೆ ಹೋಗಿ ಅವನನ್ನು ಹೆದರಿಸಿ ಆ ಹುಡುಗನ ಆತ್ಮವನ್ನು ವಾಪಸ್ ಕರ್ಕೊಂಡು ಬಂದು ಇಲ್ಲಿ ಗುರುವಿನ ಮುಂದೆ ಇಟ್ಟ ಆ ಸಾಂದೀಪಿನಿ ಮುನಿಗಳಿಂದ ಅವನ ಆಶೀರ್ವಾದವನ್ನು ಪಡಿತ ಇದು ಗುರು ಶುಶ್ರೂಷೆ ಅಂತ ಇತ್ತು ಹಾಗೆಯೇ ನಾವು ನೋಡ್ತೇವೆ ಆ ಭಗವಂತ ಹೇಳ್ತಾನೆ ನಮೇ ಪಾರ್ಥಾಸ್ತಿ ಕರ್ತವ್ಯ ತ್ರಿಶು ಲೋಕೇಶು ಕಿಂಚನ ಅನವಾಪ್ತವ್ಯಂ ಆಪ್ತವ್ಯಂ ವರ್ತ ಕರ್ಮಣಿ ಯದಿ ಕ್ಷಯಂ ನ ವರ್ತೇಯ್ ಜಾತು ಕರ್ಮಣಿ ಅತಂದ್ರಿತ ಮಮ ವರ್ತ ಅನುವರ್ತಂತೆ ಮನುಷ್ಯ ಪಾರ್ಥಸರ್ವಶಃ ನೋಡಪ್ಪ ನನಗೆ ಕೆಲಸ ಮಾಡಿ ದಕ್ಕಿಸಿಕೊಳ್ಳುವಂತಹ ಯಾವ ವಸ್ತುವು ನನಗೆ ಬೇಕಾಗಿಲ್ಲ ಅದಿಲ್ಲ ಯಾಕಂದರೆ ಅನುಪೂರ್ಣ ಕಾಮ ನನಗೆಲ್ಲವೂ ಸಿಕ್ಕಿದೆ ಇನ್ನು ಕೆಲಸ ಮಾಡಿ ಸಂಪಾದನೆ ಮಾಡಿ ನಾನು ಹೊಂದಬೇಕಾಗಿರೋದು ಬೇರೆ ಯಾವುದೂ ಇಲ್ಲ ಿದ್ರೂ ಕೂಡ ನಾನು ಸತತವಾಗಿ ಈ ಲೋಕದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಯಾಕೆ ಗೊತ್ತಾ ನಾನು ಕೆಲಸ ಮಾಡದೆ ಹೋದ್ರೆ ನನ್ನನ್ನು ನೋಡಿಕೊಂಡು ಕೆಲವು ಜನ ಇದ್ದಾರೆ ಅವರು ಫಾಲೋ ಮಾಡ್ತಾರೆ ನಾನು ನೋಡು ಕೃಷ್ಣನೇ ಆ ರೀತಿ ಮಾಡ್ದ ಹಾಗಾಗಿ ನಾವು ಕೂಡ ಸೋಂಬೇರಿಗಳಾಗಿರ್ತೇವೆ ನಾನೊಂದು ಕೆಟ್ಟ ಉದಾಹರಣೆ ಆಗ್ತೇನೆ ಈ ಸಮಾಜದಲ್ಲಿ ಆ ರೀತಿ ಆಗ್ಬಾರ್ದು ನಾನು ಕೆಟ್ಟ ಉದಾಹರಣೆ ಆದ್ರೆ ನಾನೇ ಕೆಟ್ಟ ಉದಾಹರಣೆ ಆದ್ರೆ ಈ ಲೋಕ ಭ್ರಷ್ಟವಾಗುತ್ತೆ ಎಲ್ಲರೂ ಕೂಡ ನೋಡ್ರ ಅವನೇ ಈ ರೀತಿ ಇದ್ದಾನೆ ನಾವ್ಯಾಕೆ ಹೀಗ ಹೀಗಿರಬಾರ್ದು ಈಗ ಈಗಿನ ನಮ್ಮ ಜನನಾಯಕರೇ ಇದ್ದ ಹಾಗೆ ನಾನು ಒಂದು ಸಾವಿರ ರೂಪಾಯಿ ಮೋಸ ಮಾಡಿದ್ರೆ ತಪ್ಪೇನು ಅಂತ ಕೇಳ್ತಾನೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೇಳ್ತಾನೆ ಒಂದು ಸಾವಿರ ರೂಪಾಯಿ ಕಳ್ಳ ಹೋಚರ್ ಬರೆದ್ರೆ ತಪ್ಪೇನು ಜನನಾಯಕರೇ ಎಷ್ಟೊಂದು ಸೊನ್ನೆಗಳನ್ನ ಪಕ್ಕದಲ್ಲಿ ಸೇರಿಸ್ಕೊಂಡು ಮೋಸ ಮಾಡ್ತಾ ಇದ್ದಾರಲ್ಲ ನಾವು ಯಾಕೆ ಮಾಡಬಾರ್ದು ನಮಗಿಂತ ಉತ್ಕೃಷ್ಟ ಸ್ಥಾನದಲ್ಲಿ ಅವರು ಇದ್ದಾರಲ್ವಾ ಹಾಗೆ ನಾವು ಮಾಡೋಣ ಅಂತ ಬುದ್ಧಿ ನೋಡಿ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಎಲ್ಲಿ ಇದೆ ಆ ಜವಾಬ್ದಾರಿ ಅಂತಕ್ಕಂಥ ನಾನು ನನಗೋಸ್ಕರ ಜೀವಿಸುವುದಲ್ಲ ನನ್ನನ್ನು ನೋಡಿಕೊಂಡು ಎಷ್ಟೊಂದು ಜನ ಅನುಸರಿಸ್ತಾರಲ್ಲ ಅವ್ರಿಗೋಸ್ಕರವೂ ಕೂಡ ನನ್ನ ನಡತೆಯನ್ನು ನಾನು ಸರಿ ಮಾಡಿಕೊಳ್ಬೇಕು ಸಮಾಜದಲ್ಲಿ ಯಾರು ಆದರ್ಶ ವ್ಯಕ್ತಿಗಳಿರ್ತಾರೋ ಅವರು ತಮ್ಮ ನಡತೆಯನ್ನ ಬೇರೆಯವ್ರಿಗೋಸ್ಕರ ಸರಿ ಮಾಡಿಕೊಳ್ಬೇಕು ಅದು ಎರಡನೇ ಜವಾಬ್ದಾರಿ ಒಂದನೆಯದು ತಾವೇ ನಡೆಯುವುದು ಆದರ್ಶವನ್ನು ನಡೆಯುವುದು ಎರಡನೆಯದು ಬೇರೆಯವರಿಗೋಸ್ಕರ ಆ ಆದರ್ಶವನ್ನು ಭದ್ರವಾಗಿ ಇಟ್ಕೊಂಡಿರ್ ಎಷ್ಟು ಕಷ್ಟ ನೋಡಿ ಇಲ್ಲಿ ಭಗವಂತ ಹೇಳಿದ್ದಾನೆ ಈ ರೀತಿ ಆದ್ರಿಂದ ನಾನು ಹಗಲು ಎರಡು ಕೆಲಸ ಮಾಡ್ತಾ ಇದ್ದೇನೆ ಇಂಥ ಅಂತ ಕೆಲಸ ಕೆಲಸ ಅಂತಲ್ಲ ಯಾವ ಕೆಲಸವಾದ್ರೂ ಪರವಾಗಿಲ್ಲ ಆ ಭಗವಂತನಿಗೆ ಡಿಗ್ನಿಟಿ ಆಫ್ ಲೇಬರೇ ಇಲ್ಲ ಅವನು ಇದೇ ನೋಡಿ ಅವನು ಯಾವಾಗ ಇಲ್ಲಿಗೆ ಬರ್ತಾನೋ ಪಾಂಡವರ ಸೇನೆಗೆ ಬರ್ತಾನೋ ಅರ್ಜುನವನ್ನು ಆರಿಸ್ಕೊಂಡು ನಾನು ಏನು ಮಾಡ್ಬೇಕಪ್ಪ ನಾನಂತೂ ಯುದ್ಧ ಮಾಡುವುದು ಏನು ಮಾಡಲಿ ಅಂತ ಹೇಳಿದಾಗ ಅರ್ಜುನ ಕೇಳ್ಕೊಳ್ತಾನೆ ನನ್ನ ರಥದ ಸಾರತಿ ಆಗು ಅಂತ ನೋಡಿ ಕೃಷ್ಣ ಯಾರು ಇವನು ಕೇಳಿದ್ ಯಾವ ಕೆಲಸ ನನ್ನ ರಥದ ಡ್ರೈವರ್ ಆಗು ಡ್ರೈವಿಂಗ್ ಮಾಡು ಅಂತ ಎಂತ ಹೇಯವಾದ ಕೆಲಸ ನೋಡುತ್ತೆ ವ್ಯಕ್ತಿಯನ್ನು ನೋಡಿದಾಗ ಎಷ್ಟು ಹೇಯವಾದಂತಹ ಕೆಲಸ ತಕ್ಷಣ ಒಪ್ಕೊಂಡ್ಬಿಟ್ಟ ಕೆಲಸ ಆಗ್ಲಿ ಎಂತ ಖುಷಿ ಅವನಿಗೆ ಕೆಲಸ ಯಾವ್ದಾದ್ರೆ ಏನಂತೆ ಅವನಾದ್ರ ಮೇಲ್ಮೈ ನೋಡೋದಿಲ್ಲ ಕೆಲಸ ಹೊರಗಡೆ ಏನು ಇಲ್ಲ ಕೆಲಸವನ್ನು ಮಾಡುವಂತಹ ವ್ಯಕ್ತಿಯ ದೃಷ್ಟಿ ಯಾವ ರೀತಿ ಇದೆ ಆ ದೃಷ್ಟಿಯ ಮೇಲೆ ಕೆಲಸ ಮೇಲೆ ಕೆಳಗೆ ಹೋಗುತ್ತೆ ಅವನ ದೃಷ್ಟಿ ಪೂಜೆಯ ದೃಷ್ಟಿ ಇದ್ರೆ ನಿಸ್ವಾರ್ಥ ದೃಷ್ಟಿ ಇದ್ರೆ ಅವನ ಕಥಗುರಿಸುವಂತಹ ಕೆಲಸವೇ ಆ ಪ್ರಧಾನ ಮಂತ್ರಿ ಮಾಡುವಂತಹ ಕೆಲಸಕ್ಕೆ ಸಮಾನವಾಗುತ್ತೆ ಅದೇ ಅವನಲ್ಲಿ ಸ್ವಾರ್ಥ ಬುದ್ಧಿ ಇದ್ರೆ ಆ ಕೆಲಸವೂ ಕೂಡ ಕತ್ತೆ ಮೇಯುವ ಕೆಲಸಕ್ಕೆ ಸಮಾನವಾಗುತ್ತೆ ಹೀಗೆ ಆ ದೃಷ್ಟಿ ಕೆಲಸ ಮಾಡುವಂತಹ ದೃಷ್ಟಿ ಇಂಪಾರ್ಟೆಂಟೇ ಹೊರತು ಕೆಲಸ ಆ ಕೆಲಸ ಯಾವ ರೀತಿ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ಆ ಪರಮಾತ್ಮ ತನ್ನ ಜೀವನದಲ್ಲಿ ಇಲ್ಲಿ ತೋರಿಸಿಕೊಟ್ಟಿದ್ದ ಎಲ್ಲದಕ್ಕೂ ತಯಾರು ಅಲ್ಲಿ ಯುದ್ಧದ ಮಧ್ಯದಲ್ಲಿ ಎಷ್ಟು ಅವನಿಗೆ ಕಷ್ಟ ಅಂತ ಹೇಳಿದ್ರೆ ಅದೊಂದಿತ್ತು ಯುದ್ಧದ ಮಧ್ಯದಲ್ಲಿ ಎಲ್ಲಾದರೂ ಅವನ ರಥದಿಂದ ಕೆಳಗೆ ಇಳಿದ್ರೆ ಆ ರಥ ಭಕ್ಮವಾಗುತ್ತೆ ಅರ್ಜುನನು ಸಮೇತ ರಥ ಭಕ್ತಮವಾಗುತ್ತೆ ಇಳಿಯುವ ಹಾಗೂ ಇಲ್ಲ ಅಲ್ಲೇ ರಥದಲ್ಲೇ ಇದ್ದುಕೊಂಡು ಹಗಲು ಎರಡು ರಥವನ್ನು ಶತ್ರುಗಳ ಪಾಳೆಯದಿಂದ ತಪ್ಪಿಸಿಕೊಂಡು ಅರ್ಜುನನನ್ನ ತಪ್ಪಿಸಿ ಅವರ ಬಾಣಗಳಿಗೆ ಸಿಕ್ಕದಂತೆ ತಪ್ಪಿಸಿ ಕುದುರೆಗಳ ಪರಿಚಯ ಏನೂ ಮಾಡಿಕೊಳ್ಬೇಕು ಕುದುರೆಗಳಿಗೆ ಅಲ್ಲೇ ಆಹಾರವನ್ನು ಕೊಡಬೇಕು ನೋಡಿ ಎಷ್ಟು ಕಷ್ಟ ಅಂತಹ ಕೆಲಸವನ್ನ ಅತ್ಯಂತ ಒಂದು ನಿಸ್ವಾರ್ಥ ಬುದ್ಧಿಯಿಂದ ಪೂಜ್ಯ ಭಾವನೆಯಿಂದ ಮಾಡಿಕೊಂಡು ಬಂದಿದ್ದ ಹಾಗೆಯೇ ಮಾನಪ ಮಾನಯೋತ್ಪುಲ್ಯ ಅಂತ ಅವನೇ ಹೇಳಿದ್ದಾನೆ ಇವನೇನು ಮಾನಪಮಾನಯೋತ್ಪುಲ್ಯ ಮಾಡಿದ್ದಾನೆ ಇಡೀ ಜೀವನವೇ ಒಂದು ಮಾನಪಮಾನಯೋತ್ಪುಲ್ಯ ಇದನ್ನ ಇವನ್ ಜೀವನವನ್ನು ನಾವು ಓದಿದ್ರೆ ನಮಗೆ ಜೀವನದಲ್ಲಿ ಆಗುವಂತಹ ಅವಮಾನ ಏನೂ ಇಲ್ಲ ಅಂತ ಹೇಳ್ಬೋದು ಏನೂ ಇಲ್ಲ ಅಂತ ಹೇಳ್ಬೋದು ಅವನ ಯೋಗ್ಯತೆಯನ್ನು ಆ ಪರಮಾತ್ಮನ ಯೋಗ್ಯತೆಯೇನು ಅವನು ಆಗಿರುವಂತಹ ಅವಮಾನ ಅಷ್ಟಿಷ್ಟ ನೋಡಿ ಆ ಯಾವಾಗ ಅವನು ಇಲ್ಲಿ ನಂದ ಗೋಕುಲ ಪ್ರಜಕ್ಕೆ ಬಂದದೋ ಆಗ ಅವನಿಗೆ ಹೆಸರು ಬಂತು ಯಾರೋ ಗೋಪಾಲ ಅಂತ ಅಂದ್ರೆ ದನ ಅಂತ ಹಾಗೇ ಕರಿತಾ ಇದ್ರು ಜನರು ಅವನಿಗೆ ಅದೇ ಖುಷಿ ಅದೇ ಆನಂದ ಏನ್ ಏನ್ ನನ್ನ ದನ ಗಾಯೋರು ಅಂತ ಹೇಳ್ತಾ ಇದೆಯಲ್ಲ ಅಂತ ಯಾರಿಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಏನು ಅದೇ ಆ ಸಗಣಿಗಳ ಮಧ್ಯೆಯಲ್ಲಿ ಇರಬೇಕಲ್ಲಯ್ಯ ನೀನು ಅಂತ ಮುದ್ರಿಸಿದ್ರು ಕೂಡ ಅವನ್ ಅದೇ ಕೃಷಿ ಅದೇ ಆನಂದ ಆಮೇಲೆ ಶಿಶುಪಾಲ ಮಾಡಿರುವಂತಹ ಅವಹೇಳನಗಳು ಒಂದೇ ಎರಡು ಒಂದೇ ಎರಡು ಆದರೂ ಕೂಡ ಆ ಶಿಶುಪಾಲನ ತಾಯಿಗೆ ಇವನು ಒಂದು ಪ್ರತಿಜ್ಞೆ ಮಾಡಿದ್ದ ಅಮ್ಮ ಅವನ ಅತ್ತೆ ನೀನೇನು ಹೆದರುಬೇಡ ನಿನ್ನ ಮಗ ಮಾಡಿದಂತಹ ನೂರು ಅಪರಾಧಗಳನ್ನು ನಾನು ಸಹಿಸ್ತೇನೆ ನೂರು ಅಪರಾಧಗಳನ್ನು ನಾನು ಸಹಿಸ್ತೇನೆ ಅಂತ ನೋಡಿ ನಾವು ಒಂದು ಅಪರಾಧ ಸಹಿತಕ್ಕೆ ತಯಾರ ತಯಾರಾಗಿದ್ದೀವ ಅಷ್ಟು ಅವಹೇಳನ ಮಾಡಿದ ಶಿಶುಪಾಲ ಪದೇ ಪದೇ ಪದೇ ಪದೇ ಕೊನೆಯಲ್ಲಿ ಅದು ಅವನ ಎಲ್ಲಿ ಯುದಿಷ್ಠಿರನ ಯಾವಾಗ ಅವನು ಈ ಒಂದು ರಾಜಸೂಯ ಮಾಡಿ ಅಲ್ಲಿ ಯಾವಾಗ ಕೃಷ್ಣನಿಗೆ ಪ್ರಥಮ ಅರ್ಘ್ಯ ಸಲ್ಲಿಸಬೇಕು ಅಂಥೇಳಿ ಎಲ್ಲರೂ ಕೂಡ ಭೀಷ್ಮನೆಯ ಮೊದಲಾದ ಮಹಾನ್ ವ್ಯಕ್ತಿಗಳು ಕೂಡ ರೆಕಮೆಂಡ್ ಮಾಡಿದ್ರು ಯಾವ ರೆಕಮೆಂಡೇಶನ್ ಬೇಕಾಗಿದ್ದೇವೆ ಅವನು ಯೋಗ್ಯ ವ್ಯಕ್ತಿಯಾಗಿದ್ದ ಅವರು ಒಂದು ವೇಳೆ ಅವನ ಪ್ರಥಮ ಮಾಡದೇ ಹೋಗಿದ್ದರೆ ಆ ಯುಧಿಷ್ಠಿರನ ಆ ಒಂದು ಯಾಗಕ್ಕೆ ಮೌಲ್ಯ ಬರ್ತಾ ಇದ್ದ ಮೌಲ್ಯ ಬರ್ತಾ ಇದ್ದಾರೆ ಕೊನೆಗೆ ಅಷ್ಟೆಲ್ಲ ಆಗಿ ಸರಿ ಅಂತ ಹೇಳಿ ಎದ್ರು ಕೂಡ ಪ್ರಥಮ ಅವನಿಗೆ ಪಾದ ಪೂಜೆಯನ್ನು ಮಾಡಬೇಕಂತ ಹೋದಾಗ ಶುರುವಾಯಿತು ಶಿಶುಪಾದ ಶುರು ಮಾಡಿದ ವಾಗ್ಬಾಣಗಳನ್ನು ಒಂದಾದ್ಮೇಲೆ ಹೊಂದಂತೆ ಇವನು ನಗ್ತಾ ನಗ್ತಾ ಇದ್ದಾನೆ ಕೃಷ್ಣ ಏನು ಆಗಿಲ್ಲವೋ ಎಂಬಂತೆ ಹೀಗೆ ನಗ್ತಾ ನಗ್ತಾ ಇರಬೇಕಾದ್ರೂ ಎರಡು ಗುಣ ಇರಬೇಕು ಒಂದು ಈಗಿನ ನಮ್ಮ ಜನನಾಯಕರಂತೆ ಅಷ್ಟಕಾಶಗಳನ್ನು ಬಿಟ್ಟಂತಹ ಜೀವನವಾಗಿರಬೇಕು ಅಥವಾ ಎಲ್ಲರೂ ದ್ವಂದ್ವಗಳನ್ನು ಮೀರಿ ಹೋದಂತಹ ಜೀವನವಾಗಿರಬೇಕು ಒಂದನೇ ಜೀವನವಂತೂ ಶ್ರೀಕೃಷ್ಣನ ಜೀವನದಲ್ಲಿ ನಾವು ನೋಡಿಲ್ಲ ಆತ ಈ ಎರಡೂ ದ್ವಂದ್ವಂದ್ವಗಳನ್ನ ಮೀರಿ ಮೇಲೆ ನಿಂತಹ ಹೀಗಾಗಿ ಆತ ಅತ್ಯಂತ ಸಂತಸದಿಂದ ಅವುಗಳೆಲ್ಲವನ್ನು ಸಹಿಸಿಕೊಂಡು ನಂತರ ಇದು ಯಾವಾಗ ಮುಗಿಯಿತೋ ಆ ಒಂದು ಘಟ್ಟ ನಂತರ ಅವನ ಶಿರಚ್ಛೇದ ಮಾಡಲ ಹೀಗೆ ಅದರಲ್ಲೂ ಕೂಡ ಆ ಒಂದು ಆ ಸಹನೆ ಯಾವ ಒಂದು ಸಹನೆ ಯಾವ ಒಂದು ಕ್ಷಮೆ ಅದನ್ನು ನಾವು ಶ್ರೀಕೃಷ್ಣಜಿ ಒಂದು ನೋಡಿದ್ವಿ ಎರಡನೇ ಅಪಮಾನ ಇದೊಂದೇ ಅಲ್ಲ ಇಷ್ಟೊಂದು ಅಪಮಾನಗಳವನಿಗೆ ಆ ಸ್ಯಮಂತ ಕೋಪಾಸ್ತ್ಯಾನ ಅದರಲ್ಲಿ ಮಾಡಿದ್ಯಾರ್ಗೋ ಕೆಲಸ ಕುತಂತ್ರ ಆ ಸತ್ರಾಜಿತನಿಗೆ ಬೇಗೋ ಬೇಡವೋ ಸೂರ್ಯನಿಂದ ಆ ಒಂದು ಸ್ಯಮಂತಕ ಮಣಿ ಸಿಕ್ಕಿ ಮೊದಲೇ ಸ್ಯಮಂತಕ ಮಣಿ ಕೇಳಿದಂತಹ ವರದಾನವನ್ನು ನೀಡುವಂತಹ ಸ್ಯಮಂತಕ ಮಣಿ ಎಲ್ಲರ ಕಣ್ಣಿಗೆ ಕುಕ್ಕದೆ ಇರ್ತೀಯೇ ಅದನ್ನು ಕೂಡ ಅವನು ಓಪನ್ ಆಗಿ ಇಟ್ಟರೆ ಅವನ ಮಗನ ಬಂದೆ ಸರಿ ಅವನ ಮಗ ಅದನ್ನು ಹಾಕೊಂಡು ಅದು ಆ ಕತೆ ಒಂಥರ ಶರ್ಣಾ ಕೋಮ್ಸ್ ಕತೆ ತರ ತುಂಬಾ ಟ್ವಿಸ್ಟ್ ಆಯಿತು ಕೊನೆಗೆ ಡೌಟ್ ಬಂದಿದ್ ಯಾರಿಗೆ ಯಾರ ಮೇಲೇನು ಕೃಷ್ಣದ ಮೇಲೆ ಹೇಗಿದು ಬೆಣ್ಣೆ ಹಿಂದಿನಿಂದ ಕದಿತಾ ಇದ್ವಲ್ಲ ಈ ಸೆವಂತ ಕಮಣಿಯು ಯಾರು ಕದ್ದಿರಬಾರ್ದು ಅವನು ಅಂತ ಅದಕ್ಕೆ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಕೃಷ್ಣ ಒಮ್ಮೆ ಈ ಸತ್ ರಾಜಿಗೆ ಬಂದ ಸತ್ ರಾಜ್ ನೋಡಪ್ಪ ದೇಶದಲ್ಲಿ ಸ್ವಲ್ಪ ತೊಂದರೆ ಇದೆ ಈ ತೊಂದರೆಯನ್ನು ಸರಿಪಡಿಸಲಿಕ್ಕೆ ನಿನ್ನಲ್ಲಿರುವಂತಹ ಈ ಶ್ರೇಮಂತಕ ಮಣಿಯನ್ನು ಉಪಯೋಗಿಸಿಕೊಂಡು ಯಾಕೆ ನಾವು ಹೀಗೆ ಮಾಡಬಾರ್ದು ಅಂತ ಹೇಳಿದಾಗ ಅವನು ಒಪ್ಪಲಿಲ್ಲ ಕೊಡಲಿಲ್ಲ ಬೇಡ ಅಂತ ಕರೆಸಿಬಿಡ್ತಾನೆ ಕೃಷ್ಣ ಅನ್ನ ಹಾಗೆ ಬಂದ ಅವನಿಗೆ ಏನು ಅಂತಿಲ್ಲ ಇವನೇನು ನನಗೆ ಇಲ್ಲ ಅಂತ ಹೇಳಿಬಿಟ್ಟನಲ್ಲ ಅನ್ನುವಂತಹ ಯಾವ ಒಂದು ಮರುಕವೂ ಇಲ್ಲ ಹಾಗೆ ಬಂದ ಈಗ ಒಂದು ಸಂಶಯ ನೋಡಿದ್ರ ನಾನು ಆವಾಗ ಕೇಳಿದಾಗ ನಾನು ಕೊಡಲಿಲ್ಲ ಈ ಇವನೇ ನನ್ನ ಮಗನ್ನ ಏನೋ ಒಂದು ಕಿಡ್ನ್ಯಾಪ್ ಮಾಡಿಬಿಟ್ಟು ಅಪಹರಿಸಿರ್ಬೇಕು ಅನ್ನೋ ಸಂಶಯ ಹೀಗಾಗಿ ಅವನ ಮೇಲೆ ಎಲ್ಲರೂ ಬರಲ್ತು ಎಂತಹ ಮಟ್ಟಿಗೆ ಅಂತ ಹೇಳಿದ್ರೆ ಅವನ ಅಣ್ಣನಾದಂತಹ ಬದಲಾವಣ ಕೂಡ ಕೃಷ್ಣ ಅನ್ನುವಂತಹ ಒಂದು ಮಟ್ಟಿಗೆ ಹೋಯ್ತು ಸರಿ ಅದಕ್ಕೂ ತಯಾರಿನ ಆಯ್ತು ಆ ಒಂದು ಚಾಲೆಂಜ್ ಅನ್ನು ನಾನು ತೆಗೆದುಕೊಳ್ತೇನೆ ಯಾವ ಒಂದು ಮುನಿಸು ಯಾವ ಒಂದು ಬೇಜಾರು ಅವನ ಮನ್ಸಿನಲ್ಲಿಲ್ಲ ನನ್ನನ್ನು ಕಳ್ಳ ಅಂತ ಹೇಳಿದ್ರು ಅಂತ ನಡ್ದ ಅದು ಎಂತ ಇನ್ನೊಂದು ಸ್ಟೋರಿ ಅದು ಹೇಗೆ ಅವನು ಕಾಡಿಗೆ ಹೋಗಿ ಅಲ್ಲಿ ಬಿದ್ದಂತಹ ಈ ಇವನು ಆ ಮಗನ ಹೆಣವನ್ನು ನೋಡಿ ಅದು ಅರ್ಧಂಬರ್ಧ ಕೊಳ್ತಿತ್ತು ಅದರ ಪಕ್ಕದಲ್ಲಿ ಒಂದು ತಿಮ್ಮದ ಹೆಜ್ಜೆ ಗುರುತನ್ನು ನೋಡ್ದ ಎಷ್ಟೊಂದು ಕಾಡಿನಲ್ಲಿ ಎಷ್ಟೊಂದು ಹೆಜ್ಜೆ ಗುರುತು ಬಿಡಿರುತ್ತೆ ಅವನು ಹೇಗೆ ಕಣ್ಣಿಡಿಬೇಕು ಇವನು ಯಾರು ಯಾವ ಪ್ರಾಣಿ ಕಿಂದು ಯಾರು ಕುಂದು ಹಾಕಿದ್ದಾರೆ ಅಂತ ನೋಡಿ ಅವನು ಚಾಪುಡ್ಯ ಕೊನೆಗೆ ಆ ಸಿಂಹದ ಹೆಜ್ಜೆಯನ್ನೇ ಹುಡ್ಕೊಂಡು ಹೋದ ಆ ಸಿಂಹದ ಹೆಜ್ಜೆಯನ್ನು ನೋಡಿದಾಗ ಎಲ್ಲೋ ಸ್ವಲ್ಪ ದೂರದಲ್ಲಿ ಸಿಂಹೂ ಸತ್ತು ಬಿದ್ದಿತ್ತು ಕೊನೆಗೆ ಸರಿ ಏನಾಯಿತು ನೋಡಿದ್ರೆ ಸಿಂಹದ ಆ ಶರೀರದ ಪಕ್ಕದಲ್ಲಿ ಒಂದು ಭಲ್ಲೂಕ ಕರಡಿಯ ಹೆಜ್ಜೆ ಅವನಿಗೆ ಸಿಕ್ತು ಸರಿ ಇದನ್ನು ಒಂದು ಗೆಸ್ತು ವೈಲ್ಡ್ ಗೆಸ್ ಮಾಡಿಕೊಂಡು ಹೊರಟ ಎಲ್ಲೋ ಸ್ವಲ್ಪ ದೂರ ಹೋದ ಮೇಲೆ ಒಂದು ಗುಹೆ ಸಿಕ್ತು ಒಳಗಡೆ ಹೋದಾಗ ಚಾಂಬ ಉಂಟಂತ ಅಲ್ಲಿ ಆ ಘೋರ ಯುದ್ಧ ನಡೆಯುವುದು ಆಮೇಲೆ ಪುನಃ ಅದನ್ನ ತೆಗೆದುಕೊಂಡು ಬರ್ತಾನೆ ಆ ಸಮಂತಕ ಮಣಿಯನ್ನು ತೆಗೆದುಕೊಂಡು ಬಂದು ಪುನಃ ಸತ್ರಾರ್ಜುನಿಗೆ ಕೊಡ್ತಾನೆ ಕೊನೆಗೂ ಆ ಸತ್ರಾರ್ಜುನ ಬ ಬಳಿಯಲ್ಲಿ ಆ ಸಮಂತಕ ಮಣಿ ಉಳಿದಿಲ್ಲ ಅವನ ಕೊಲೆ ಆಗತ್ತೆ ಆ ಸ್ಟೋರಿ ಹಾಗೆ ತಿಳ್ಕೊಳುತ್ತೆ ಅವನ ಕೊಲೆ ಕೊನೆಗೆ ಅವರು ಇವರು ಎಲ್ಲರ ಕೈಗೆ ಹೋಗಿ ಕೊನೆಯಲ್ಲಿ ಅಕ್ರೂರನ ಕೈಯಲ್ಲಿ ಬಂದು ನಿಂತ್ಕೊಡುತ್ತೆ ಕೊನೆಗೂ ಕೂಡ ಡೌಟ್ ಆಗುತ್ತೆ ಸತ್ರಾರ್ಜುನ್ ಕೊಲೆ ಮಾಡಿದವರು ಯಾರು ಅಂತ ಎಲ್ಲರ ಒಂದು ಕಣ್ಣು ಕೂಡ ಇವನ ಮೇಲೆ ಒಂಥರ ವಕ್ರದೃಷ್ಟಿ ಇಷ್ಟೆಲ್ಲ ಮಾಡಿಯೂ ಕೂಡ ನೋಡಿ ಎಷ್ಟು ಆ ಪರಮಾತ್ಮನಿಗೆ ಆ ಒಂದು ಮನುಷ್ಯ ಶರೀರವನ್ನು ಧಾರಣ ಮಾಡ್ಕೊಂಡು ಬಂದ ಮೇಲೆ ಎಷ್ಟು ಅಪಮಾನಗಳನ್ನ ಎಷ್ಟು ಸಂಶಯಗಳನ್ನ ತನ್ನ ಮೇಲೆ ಹೊರಬೇಕು ನಾವು ಯಾವ ಮಹಾ ಯಾವ ಮಹಾ ನಮ್ಮ ಮೇಲೆ ಪ್ರತಿನಿತ್ಯ ಸಾವಿರಾರು ಅಪಾದನೆ ಬರಬೇಕು ಹಾಗೆ ನೋಡಬಹುದು ಸಾವಿರಾರು ಆ ಇದು ಬೇಕು ಇವ್ ಬರ್ಬೇಕು ಅವಳಕಾರಿಯಾದಂತಹ ಮಾತುಗಳು ಬರಬೇಕು ಕೊನೆಗೂ ಅವನು ಹೇಳ್ತಾನೆ ಕೃಷ್ಣ ಅಕ್ರೂನ್ ಬರಲಿ ಹಾಕಿ ನೋಡೋ ನನಗೆ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಅದು ನಿನ್ನ ಬಳಿ ಇದೆ ಅಂತ ನೋಡೋ ನನಗದ್ರ ಮೇಲೆ ಆಸೆ ಇಲ್ಲ ಆದ್ರೆ ನೀನು ಅದನ್ನ ಇಟ್ಕೊಂಡಿದ್ಯಾ ಸರಿ ನೀನು ಇಟ್ಕೊಂಡಿದ್ಯಾ ಅಂತ ಹೇಳಿ ಇವ್ರಿಗೆಲ್ಲರಿಗೂ ಹೇಳಿಬಿಡು ಅಷ್ಟೇ ಸಾರ್ ಆ ಸಮಂತಕ ಮಣಿ ಇರ್ತಕ್ಕಂಥದ್ದು ಜನರ ಒಂದು ಹಿತಕ್ಕೋಸ್ಕರ ಹೊಟ್ಟು ಯಾವುದೇ ಒಂದು ವ್ಯಕ್ತಿಯ ಹಿತಕ್ಕೋಸ್ಕರ ಅಲ್ಲಪ್ಪ ಅಂತ ಹೇಳ್ತಾನೆ अस्तान अली समी बरतान ना कृष्ण जीवन नोड़कू आत गुण अंतर्रे सुन स्न कष्टल अलग सहाय औदार्य पांडव ಯಾವ್ಯಾವ ಕಷ್ಟದಲ್ಲಿ ಕರೆದಾಗ್ಲೂ ಕೂಡ ತಕ್ಷಣ ಅವನು ಓಡಿ ಹೋಗಿ ಅಲ್ಲಿ ಸಹಾಯ ಮಾಡಿದ್ದ ನನಗೆ ಗೊತ್ತೇ ಇದೆ ದೂರ್ವಾಸರನ್ನ ಹಾಟಿದ ಯಾರು ದುರ್ಯೋಧನ ಹೋಗಿ ಮೊದಲು ಪರೀಕ್ಷೆ ಮಾಡಿ ಅಂತ ಅವ್ರಿಗೆ ಪರೀಕ್ಷೆ ಮಾಡಿ ಅಂತ ಹೇಳಿಲ್ಲ ನೋಡಿ ನನಗಿಂತೂ ಚೆನ್ನಾಗಿ ಯುದಿಷ್ಟೀರ ನಿಮ್ಗೆ ಅದರ ಚೆನ್ನಾಗಿ ಸತ್ಕಾರ ಅತಿಥಿ ಸತ್ಕಾರ ಮಾಡ್ತಾನೆ ಹೋಗಿ ಅಂತ ಅವ್ನಿಗೆ ಗೊತ್ತಿತ್ತು ದೂರ್ವಾಸರ ಸ್ವಭಾವ ಏನು ಅಂತ ಅವರ ಹೆಸರೇ ಧೂರ್ವಾಸ ಅಂತ ಯಾರು ಅವ್ರ ಹತ್ತಿರದಲ್ಲಿ ಇರ್ತಾ ಇರಲಿಲ್ಲ ದೂರದಲ್ಲೇ ಇರ್ತಾ ಇತ್ತು ಹೇಗಾದ್ರೂ ಮಾಡಿ ಪಾಂಡವರಿಗೆ ಒಂದಿಷ್ಟು ಶಾಪ ಕೊಡಿಸ್ಬಿಟ್ರೆ ದೂರ್ವಾಸದಿಂದ ನಾನು ಇನ್ನು ಆನಂದದಿಂದ ಅಮೃತಪಾನ ಮಾಡುವುದಲ್ಲ ಅಂತ ಆ ಒಂದು ದುರ್ಬುದ್ಧಿ ಕಳಿಸ್ದ ಅದು ನೀವು ಯಾವಾಗ ಹೋಗಬೇಕು ಅನ್ನೋ ಟೈಮಿಂಗ್ಸು ಇವನೇ ಕಳಿಸಿದ್ದ ನೋಡಿ ಅವ್ರ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಈಗ ಅವ್ರ ಕ್ಲೋಸು ಅವ್ರ ಕ್ಲೋಸ್ ಮಾಡೋದು ಆಮೇಲೆ ಒನ್ ಓ ಅಂತ ಹೇಳಿ ಆ ಒಂದು ತಪ್ಪಾದ ಮಾಹಿತಿಯನ್ನು ಕೊಟ್ಟು ಕಳೆದ್ದ ಅದೇನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅವರಿಗೆ ಸಿಕ್ಕಂತ ಅಕ್ಷಯ ಪಾತ್ರೆ ಸೂರ್ಯ ಪ್ರದಾ ಪ್ರದಾ ಪ್ರಧಾತವಾದಂತಹ ಅಕ್ಷಯ ಪಾತ್ರೆ ದ್ರೌಪದಿ ಯಾವಾಗ ಕೊನೆಯಲ್ಲಿ ಊಟ ಮಾಡ್ತಾಳೋ ಆವಾಗ ಬಡಿದಾಗುತ್ತೆ ಅಲ್ಲಿಯ ತನಕ ಯಾರು ಎಷ್ಟೇ ಕೇಳಿದ್ರು ಕೂಡ ಅದು ಕೊಡುವಂತಹ ಸ್ವಭಾವ ಅದಕ್ಕಿರುತ್ತೆ ಸೂರ್ಯನಿಂದ ಬಂದಂತಹ ಅಕ್ಷಯ ಪಾತ್ರೆ ಆ ದಿವಸ ಇವರು ಬಂದಾಗ ದ್ರೌಪದಿ ಕೂಡ ಊಟವನ್ನ ಮಾಡಿ ಮುಕ್ತಿಯಾಗಿತ್ತು ದೂರ್ವಾಸರು ಬಂದ್ಬಿಟ್ಟಿದ್ದಾರೆ ಬಂದ ತಕ್ಷಣವೇ ಆ ನಾವೀಗ ಸ್ನಾನ ಹೋಗ್ಬಿಟ್ಟು ಬರ್ತೇವೆ ನದಿಗೆ ನೀವೆಲ್ಲ ನಮಗೆ ಅತಿ ಸತ್ಕಾರ ಮಾಡಿ ಹಾಕಬೇಕು ಅಂತ ಯುದಿಷ್ಠ ಯುಧಿಷ್ಠ ಅವನು ಮೊದ್ಲೇ ದಾನ ಧರ್ಮ ಇದು ಒನ್ ಏನು ಗೊತ್ತಿಲ್ಲ ಒಳಗೆ ಹೆಂಗ್ ಸಿರ್ಕತೆ ಅವನಿಗೆ ಏನ್ ಗೊತ್ತು ಒಳಗೆ ಊಟಕ್ಕೆ ಅಡಿಯಾಗಿ ಮಾಡಿಟ್ಟಿದಾರ ಇದು ಅಂತ ಕೇಳಲೇ ಇಲ್ಲ ಆಯ್ತು ಬಂದ್ಬಿಡಿ ಅಂತ ಹೇಳ್ಬಿಟ್ಟ ಇವ್ರು ಹೋದ್ರು ಆಮೇಲೆ ಬಂದು ಹೇಳ್ತಾನೆ ಇಲ್ಲಿ ದ್ರೌಪದಿ ಮುಖ ಹೀಗಾಗಿ ಈಗ ಏನಪ್ಪಾ ಮಾಡುದು ಕಷ್ಟಕ್ಕಿಟ್ಕೊಂತಲ್ಲ ಅಂತ ದ್ರೌಪದಿಗೆ ಕಣ್ಣೀರ್ ಬಂದ್ಬಿಡಿ ಆಕೆ ಬಿಸಿ ಬಿಸಿ ಮೊದಲೇ ಆಕೆ ಕೃಷ್ಣೆ ಅವಳ ಹೆಸರು ಕೃಷ್ಣೆ ಅಂತ ಯಾಕೆಂದ್ರೆ ಅಗ್ನಿಯ ಮಗಳವಳು ಅಗ್ನಿಯಿಂದ ಹುಟ್ಟಿದವಳು ದ್ರಪದಿಗೆ ಅಗ್ನಿಯಿಂದ ಹುಟ್ಟಿದವಳು ಆ ಯಜ್ಞದಲ್ಲಿ ಬಂದೋಳು ಯಜ್ಞ ಸಂಭೂದೆ ಏನ್ ಮಾಡೋದೀಗ ಓ ಇನ್ಯಾರೂ ಇಲ್ಲ ಇನ್ ಕೃಷ್ಣನೇ ಗತಿ ಅಂತ ಹೇಳಿ ಕೃಷ್ಣ ಅಂತ ಹೇಳಿ ಅವನು ಎಂತಹ ಸುಪ್ಪತ್ತಿಗೆಯಲ್ಲಿ ಪಾಪ ಅಲ್ಲಿದ್ದ ಅಲ್ಲಿ ಯಾವಾಗ ಇಲ್ಲಿ ಕರೀತಾಳೆ ಅಂತ ಹೇಳಿ ಗೊತ್ತಾದ ತಕ್ಷಣ ತಕ್ಷಣ ಅಲ್ಲಿ ಬಂದ ತಕ್ಷಣ ಅಲ್ಲಿ ಹಾಜರ್ತ ಬಂದು ಏನಾಗಬೇಕು ಅಂತ ನಾನು ನೋಡು ಇಂತಹ ಪರಿಸ್ಥಿತಿಯಲ್ಲಿ ತಂದೆ ಇಟ್ಬಿಟ್ಟಿದ್ದಾರೆ ಇವರಿಷ್ಠರ ಈಗ ನಾವು ದೂರ್ವಾಸ ಹಾಗೂ ಅವರಿಗೆ ಅವರ ಶಿಷ್ಯರಿಗೆಲ್ಲ ನಾವು ಉಣಬಡಿಸಬೇಕು ಎಂತೆ ಹೋದ್ರೆ ಅವ್ರು ಏನ್ ಕೋಪ ಮಾಡ್ಕೊಂಡು ಏನ್ ಶಾಪ ಹಾಕಿಕೊಡ್ತಾರೋ ಗೊತ್ತಾಗೋದಿಲ್ಲ ಸರಿ ಏನಪ್ಪ ಮಾಡೋದೀಗ ಅದರಲ್ಲೂ ಕೂಡ ಕೃಷ್ಣ ಆಯ್ತು ನೋಡು ಏನಾದ್ರೂ ಸ್ವಲ್ಪ ಉಳ್ದಿರುತ್ತೆ ನೋಡು ತಗೊಂಡ್ ಬಾ ಏನಾದ್ರೂ ಸ್ವಲ್ಪ ನೋಡೋರು ಅಂತ ಒಂದು ಉಪಾಯ ಹೇಳ್ತಾನೆ ಏನು ಏನು ಉಳಿದಿದೆ ನಾನೆಲ್ಲ ನಾನು ಊಟ ಮಾಡಿ ಪಾತ್ರೆಯನ್ನು ತೊಳೆದು ಇಟ್ಬಿಟ್ಟಿದ್ದೇವೆ ಕೋಶ ಆಗಿನ ಕಾಲದಲ್ಲಿ ವಿನ್ ಇರ್ಲಿಲ್ವೇ ಹಾಗಾಗಿ ಆಕೆ ಅವನೇ ತಗೊಳ್ತಾನೆ ನೋಡ್ತಾನೆ ಪಾತ್ರೆಗೆ ಸ್ವಲ್ಪ ಒಂದಿಷ್ಟು ಸೊಪ್ಪಿನ ಚೂರಿಲ್ಲಿರ್ತದೆ ಆಹ ನೋಡ್ದ ನೀನ್ ಏನ್ ಸುಳ್ಳು ಹೇಳ್ತೀಯಲ್ಲಮ್ಮ ನೀನು ನೀನು ಹೇಳಿದೆ ಏನೂ ಇಲ್ಲ ಅಂತ ಹೇಳಿ ನೋಡಿಲ್ಲಿದೆ ನನಗಿಷ್ಟೇ ಸಾಕು ಅಂತ ಹೇಳಿ ಆತ ಯಜ್ಞ ಮಾಡ್ಲ ಅವನು ತಿಂದಿದ್ದಲ್ಲ ಯಜ್ಞ ಮಾಡ್ಲ ಇದೆ ಯಜ್ಞ ಅಂದರೆ ಅದೇ ಸೀಕ್ರೆಟ್ ಅದೇ ಈಗ ಗೊತ್ತಾಯ್ತಾ ಯಜ್ಞದ ಸೀಕ್ರೆಟ್ ಏನು ಅಂತ ಯಜ್ಞದಲ್ಲಿ ಒಂದಾನೊಂದು ದೇವತೆ ನಾವು ಹವಿಸ್ ಹಾಕುವಾಗ ಅಗ್ನಿಶೋಮ ಅಂತ ಹೇಳ್ತೇವೆ ಓಂ ಅಗ್ನಿಶೋಮಾಭ್ಯ ನಮಃ ಇದ್ ನಮಮ ಅಂತ ಒಂದು ಮಂತ್ರ ಇದೆ ಅಗ್ನಿಶೋಮ ಅಂತ ಹೇಳಿದ್ರೆ ಇಬ್ರು ದೇವತೆಗಳು ಅದು ವಿಚಿತ್ರವಾಗಿದೆ ಅದೇನು ಅಂತ ಹೇಳಿದ್ರೆ ಅದರ ರಹಸ್ಯ ಏನು ಅಂತ ಹೇಳಿದ್ರೆ ಅಗ್ನಿ ಅಂತಕ್ಕಂಥವನು ಇಲ್ಲಿನ ದೇವತೆ ಇಡಿ ಸಮಸ್ತದಲ್ಲಿ ಇಡಿ ಪ್ರಪಂಚದಲ್ಲಿ ಜೀರ್ಣ ಮಾಡುವಂತಹ ಪಚನ ಮಾಡುವಂತಹ ಶಕ್ತಿಗೆ ಅಗ್ನಿ ಅಂತ ಹೆಸರು ಇಡೀ ಪ್ರಪಂಚದಲ್ಲಿ ಏನೇ ನೋಡಿ ನೀವು ಹಣ್ಣು ಪಕ್ವ ಆಗಬೇಕಾದ್ರೆ ಅಗ್ನಿಕರಣ ಯಾವುದೇ ಪಕ್ವಾಗಬೇಕಾದ್ರೂ ಅಗ್ನಿ ಕಾರಣ ಹಿಟ್ ಮತ್ತೆ ಆಹಾರಕ್ಕೆ ಕಾರಣ ಯಾವುದು ಅಂದ್ರೆ ಶೋಮ ಅಂತ ಆ ದೇವತೆ ಸೋಮ ಅಂತ ಸೋಮ ಅಗ್ನಿಶೋಮಾಭ್ಯಾಮ್ ಅಂತ ಅದಕ್ಕೆ ವೈದಿಕ ಹೇಳ್ತಾರೆ ಈ ಎರಡು ಅನ್ನ ಮತ್ತು ಅನ್ನಾದ ಅಂತ ಹೇಳ್ತಾರೆ ತೈತರಿ ಓಪನೇಷನ್ ಅನ್ನ ಮತ್ತು ಅನ್ನದ ತಿನ್ನುವಂತಹ ಪದಾರ್ಥ ಮತ್ತು ಅದನ್ನು ಜೀರ್ಣಿಸಿಕೊಳ್ಳು ಜೀರ್ಣಿಸಿಕೊಂಡು ಇಡೀ ಸಮಸ್ತ ಜೀವಿಗಳಿಗೆ ಹಂಚುವಂತಹ ಒಂದು ಶಕ್ತಿ ಅನ್ನ ಪ್ರತಿಯೊಂದಕ್ಕೂ ಬರಣೆ ಮಾಡುವಂತಹ ಶಕ್ತಿ ಪೋಷಣೆ ಮಾಡುವಂತಹ ಶಕ್ತಿ ಅನ್ನಾದ ಅಗ್ನಿ ಪ್ರತಿಯೊಂದನ್ನು ಕೂಡ ಜೀರ್ಣಿಸಿಕೊಂಡು ಆ ಅನ್ನವನ್ನು ಜೀರ್ಣಿಸಿಕೊಂಡು ಆ ಜೀವಿಗಳನ್ನ ಪೋಷಣೆ ಮಾಡತಕ್ಕಂತಹ ಒಂದು ಶಕ್ತಿ ಇದು ಅಗ್ನಿಶೋಮ ಅನ್ನುವಂತಹ ದೇವತೆಗಳ ಒಂದು ರಹಸ್ಯ ಅದಕ್ಕಾಹುತಿಯನ್ನು ಕೊಟ್ಟ ಅಹಂ ವೈಶ್ವಾನರೋ ಭೂತ್ವಾ ಅನ್ನುವಂತಹ ಮಾತನ್ನು ಅವನೇ ಇಲ್ಲಿ ಭಗವದ್ಗೀತೆಯನ್ನು ಹೇಳಿದ್ದಾನೆ ಪ್ರಾಣಿ ನಾನು ಅನ್ನುವಂತ ಮಾತನ್ನು ಅವನೇ ಹೇಳಿದ್ದ ನಾನೇ ಎಲ್ಲ ಪ್ರಾಣಿಗಳ ಆ ಜಠರಾಗ್ನಿಯಲ್ಲಿ ಇರ್ತಕ್ಕಂಥ ವೈಶ್ವಾನರ ಅಗ್ನಿ ನಾನೇ ನಾನು ನಾಲ್ಕು ವಿಧವಾದಂತಹ ಯಾವ ಆಹಾರಗಳನ್ನ ಪ್ರತಿನಿತ್ಯವೂ ಆ ಜೀವಿಯು ತಿನ್ನುತ್ತದೆಯೋ ಕುಡಿಯುತ್ತದೆಯೋ ಅವೆಲ್ಲವನ್ನೂ ಕೂಡ ನಾನೇ ಜೀರ್ಣಿಸಿ ಎಲ್ಲ ಇದಕ್ಕೆ ಪೋಷಣೆ ಮಾಡ್ತೇನೆ ಅಂತ ಅವನು ಹೇಳಿದ್ದಾನೆ ಈಗ ಅದರ ರೂಪವನ್ನು ಅವನೇ ತೋರಿಸ್ತಾ ಇದ್ದಾನೆ ಯಾವಾಗ ಅವನಲ್ಲಿ ತೆಗೆದುಕೊಂಡು ಇಲ್ಲಿ ಸ್ನಾನ ಮಾಡ್ತಾ ಇದ್ದಂತಹ ಯಾವ ದೂರ್ವಾಸ ಮುನಿಗಳು ಮತ್ತು ಅವರ ಎಷ್ಟೊಂದು ಜನ ಶಿಷ್ಯ ಸಾವಿರಾರು ಮಂದಿ ಅವರೆಲ್ಲರಿಗೂ ಕೂಡ ಹೊಟ್ಟೆ ತುಂಬ ಬಂತು ಇನ್ನು ಹೋಗದೆ ಹೋದ್ರೆ ಇವರ ಕೋಪ ಗುರಿ ಯಾಕೆ ನಾವು ಬರ್ತೀವಿ ಅಂತ ಮಾತು ಕೊಟ್ಬಿಡ್ತೀವಿ ಬರ್ತೀವಿ ನೀವು ಅತಿಥಿ ಸತ್ಕಾರ ತೆಗೆದುಕೊಳ್ತೇವೆ ಅಂತ ಈಗಿಷ್ಟು ಹೊಟ್ಟೆ ತುಂಬಿದ್ಮೇಲೆ ಅಲ್ಲಿ ಬೇರೆ ನಾವು ಹೊಟ್ಟೆ ತುಂಬಿದೆ ಅಂತೇಳಿ ನೀವೆಲ್ಲೋ ಹೋಗ್ಬಿಟ್ಟು ಬಂದಿದ್ದೀರಾ ಅಂತ ಅರ್ಥ ಆಯ್ತು ಕೋಪ ಬರುತ್ತೆ ಶಾಸ್ತ್ರಿಕರು ಭಕ್ತರು ಓಹೋ ಏನ್ ಮಾಡು ಅಲ್ಲಿಂದಲೇ ಬರದೆ ಆ ನದಿ ತೀರದಲ್ಲೇ ಓಡೋಗ್ಬಿಟ್ಟರು ದೂರ್ವಾಸ ಹಾಗೆ ಅಲ್ಲಿ ಕಾಪಾಡ್ದ ಇನ್ನು ಆ ದ್ರೌಪದಿಯ ವಸ್ತ್ರಾಪಹರಣ ಆಗಬೇಕಾದ್ರೆ ಹೇಗೆ ಆಕೆ ಹೂಕೊಂಡಾಗ ಆತ ಓಡಿ ಬಂದ ಅಂತ ಹೇಳಿ ಅಲ್ಲೂ ಕೂಡ ನಮ್ಗೆ ಗೊತ್ತಾಗುತ್ತೆ ಮತ್ತೆ ಆ ಕೃಷ್ಣ ಯಾವಾಗ ಈ ಕರ್ಣ ಅರ್ಜುನನನ್ನ ಕೊಲ್ಲಬೇಕು ಅಂತ ಹೇಳಿ ಒಂದು ಬಾಣವನ್ನ ಎತ್ಕೊಳ್ತಾನೆ ಆ ಬಾಣ ಸರ್ಪಾಸ್ತ್ರ ಕರ್ಣನಿಗೆ ಇದರ ರಹಸ್ಯ ಗೊತ್ತಿರೋದಿಲ್ಲ ಕರ್ಣನಿಗೆ ಇದರ ರಹಸ್ಯ ಗೊತ್ತಿರೋದಿಲ್ಲ ಅದೇನಪ್ಪಾ ಅಂತ ಹೇಳಿದ್ರೆ ಹಿಂದೆ ಕೃಷ್ಣ ಮತ್ತು ಅರ್ಜುನರು ಕಾಂಡವ ಮಾಡುವಂತಹ ಸಂದರ್ಭದಲ್ಲಿ ಒಂದಾನೊಂದು ಸರ್ಪ ತನ್ನ ತಾಯಿಯನ್ನ ಕಳೆದುಕೊಂಡು ರೋಗದೊಂದಿಗೆ ತನ್ನ ಮುಂದಿನ ಜನ್ಮದಲ್ಲಿ ಹೇಗಾದ್ರೂ ಮಾಡಿ ಅರ್ಜುನನಿಗೆ ಕೇಳ್ತೀರ್ಸ್ಕೊಳ್ತೇನೆ ಅಂತ ಹೇಳಿ ಅದು ಆ ಬತ್ತಳಿಕೆಯಲ್ಲಿ ಸರ್ಪಾಸ್ತವಾಗಿ ಹುಟ್ಟಿತ್ತದ್ದು ಹೇಗಾದರೂ ಮಾಡಿ ಅರ್ಜುನನ ರುಂಡವನ್ನು ಹಾರಿಸ್ತೀನಿ ನಾನು ಅಂತ ಅದು ಕಾಯ್ತಾಯಿತ್ತ ಇವನು ಬಿಟ್ಟ ಬಾಣ ಇವನು ಯಾವ ಕೈಯನ್ನು ಹೀಗನ್ನೋ ಅವನ ಕೈಗೆ ತಾನೇ ಬಂತದ್ದು ಇವನು ಗೊತ್ತೇ ಇಲ್ಲ ಕರ್ಣನಿಗೆ ಗೊತ್ತಿರಲಿಲ್ಲ ಗುರಿ ಇಟ್ಟು ಬಿಟ್ಟ ಆದರೆ ಕೃಷ್ಣ ಅವನಿಗೆ ಗೊತ್ತಿತ್ತು ಇದು ಅರ್ಜುನ ಪ್ರಾಣ ತೆಗೆದೇ ತಯ್ಯುತ್ತೆ ಅಂತ ತಕ್ಷಣ ಕಾಲನ್ನ ಹೀಗೆ ರಥದಲ್ಲಿ ಅವತ್ತಿ ಅದೊಂದು ಅದೊಂದು ಅವನ ಡ್ರೈವಿಂಗಿನ ಚಾತುರ್ಯ ಡ್ರೈವಿಂಗಿನ ಚಾತುರ್ಯ ಇಡೀ ರಥವೇ ಒಂದ್ ಅಡಿ ಹೋಯ್ತು ಭೂಮಿಯಿಂದ ಕೆಳಗ್ರೆ ತಕ್ಷಣ ಬಂದಂತಹ ಬಾಣ ಅರ್ಜುನನ ಯಾವ ಒಂದು ಇದಿದೆಯೋ ಶಿರಸ್ತ್ರಾಣ ಹೆಲ್ಮೆಟ್ ಅದನ್ನು ಹಾರ್ಕೊಂಡು ಹೋಯ್ತು ಬದುಕದ ಅರ್ಜುನ್ ಮತ್ತೊಮ್ಮೆ ವಾಪಸ್ ಬಂತದ್ದು ಆ ತರ್ಪಾಸ್ತ್ರ ಹೋಗಿ ಇನ್ನೊಂದ್ಸಲಿ ಬಿಡು ಇನ್ನೊಂದ್ಸಲಿ ಬಿಡು ನಾನು ಒಂದ್ ತಲೆನೇ ಎಗರ್ಸ್ತೀನಿ ಈ ಸಲ ಗುರಿ ಇಟ್ಟು ಬಿಡು ಅಂತ ಆದ್ರೆ ಕಾರಣ ಅವನು ಅವಂದೇ ಒಂದು ನೀತಿ ಇತ್ತಲ್ಲ ಅವನು ಹೇಳ್ದಲ್ಲ ಒಂದು ಸಲ ನಾನು ಯಾವ ಬಾಣವನ್ನು ತೊಟ್ಟಿದ್ದೇನೆಯೋ ಅದನ್ನು ಮತ್ತೊಮ್ಮೆ ತೊಡೆನು ನೀನ್ ಹೊರಟೋಗ ಉಳ್ಕೊಂಡ ಇಲ್ಲದೆ ಹೋದ್ರೆ ಆವಾಗಲೇ ಒಂದು ರೊಂಡ ಹಾರಿ ಹೋಗ್ಬೇಕಾಗಿತ್ತು ಮತ್ತೆ ಇನ್ನೊಮ್ಮೆ ಅವನು ಹೇಳ್ಕೊಂಡಿದ್ದಾನೆ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಆಸಕ್ತಿ ಅವನಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ಕಂಸ ನನ್ನ ಕೊಂದ ಎಂತಹ ಕಂಸ ಮಾವ ಒಂದು ಗಾದೆ ಇದೆ ಎಂತಹ ಗಾದೆ ಅಂತ ಹೇಳಿದ್ರೆ ಇರಬೇಕು ತಾಯಿ ಇಲ್ಲ ಅಂದ್ರೂ ಪರವಾಗಿಲ್ಲ ಸೋದರ ಮಾವ ಇರಬೇಕು ಅಂತಹ ಸೋದರ ಮಾವನನ್ನೇ ಈತ ಕೊಂದ ತನ್ನ ಪುರವಾಸಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಈತ ಅವರನ್ನು ಕೊಂದ ನಂತರ ಕೊಂದ ತಕ್ಷಣ ಎಲ್ಲ ಯಾದವರು ಓಡ್ಬಂದರು ನೀನೇ ನಮ್ಮ ರಾಜನಾಗಬೇಕು ನಿಮಗೆ ಪಟ್ಟ ಕಟ್ಕೊಡ್ತೇವೆ ಅಂತ ಏನ್ ಮಾಡ್ದ ಅವ ನನಗಿದು ಬೇಕಾಗಿಲ್ಲ ನಾನೊಬ್ಬ ಸಾಮಾನ್ಯ ಗೊಲ್ಲ ನಾನು ಅಲ್ಲೇ ಇರ್ತೇನೆ ಆಟ ಆಡ್ಕೊಂಡು ಅವ್ರ ಜೊತೆಗೆ ಇರ್ತೇನೆ ಅತ್ಯಂತ ಸಿಂಪಲ್ ಅವನ ಆಭರಣಗಳೇನು ಪೀತಾಂಬರ ನಮ್ಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಇದಿದೆ ಅವನು ರೇಷ್ಮೆಯ ಇದನ್ನು ಉಟ್ಕೊಂಡಿದ್ದ ಅಂತ ರೇಷ್ಮೆಲ್ಲ ಪೀತಾಂಬರ ಅಂದ್ರೆ ಹಳದಿ ಬಟ್ಟೆ ಉಟ್ಕೊಂಡಿದ್ದ ಅಂತ ಅರ್ಥ ರೇಷ್ಮೆ ನಾವು ಹಾಕಿದ್ದ ಆಮೇಲೆ ಅವನಿಗೆ ರೇಷ್ಮೆ ಅಂದ್ರೆ ಅವನ ಇದೇನು ಒನಮಾಲ ಕಾಡ ಹೂವುಗಳಿಂದ ಮಾಡಲ್ಪಟ್ಟಂತಹ ಮಾಲೆ ಕಿವಿಗಳಿಗೆ ಗುಲುಗುಂಜಿಯ ಆ ಒಂದು ಕುಂಡಲ ತಲೆ ಮೇಲೆ ನವಿಲುಗಡೆ ಅತ್ಯಂತ ಸರಳವಾದಂತಹ ಸುಂದರವಾದಂತಹ ಆ ಒಂದು ಆಭರಣ ನಾವು ಅವನಿಗೆ ವೈಭವ ಮಾಡಿರ್ತಿದ್ದೇವೆ ನಾವು ಭಕ್ತರು ಸೇರಿ ಅವನು ಅಷ್ಟು ಸಿಂಪಲ್ ಭಗವಂತ ಸಿಂಪಲ್ ಆದರೆ ಭಕ್ತರಿಗೆ ಇಷ್ಟ ಇಲ್ಲ ಅದಕ್ಕೆ ಅವನು ಕಾಂಪ್ಲೆಕ್ಸ್ ಮಾಡ್ಬಿಡೋದು ನಾಲ್ಕು ಕೈ ಅವನು ಇಷ್ಟು ತಲೆ ಬಾಯಿ ಅನ್ನ ಮಾಡಿ ಹಾಕಿಬಿಟ್ರೆ ಅವಾಗ ನಮ್ಗೆ ಸಮಾಧಾನ ಆದರೆ ಅವನು ಎಷ್ಟು ಸಿಂಪಲ್ ಆಗಿರ್ತಾನೋ ಅವನ್ಗಷ್ಟೇ ಸಿಂಪಲ್ ಆಗಿರಬೇಕು ಅಂತ ಅವನಿಗ ಆಸೆ ಭಕ್ತರು ಬಿಡೋದಿಲ್ಲ ಸಿಂಪಲ್ ಇಂದ ಸಿಂಪಲ್ ಅವನು ಭಗವಂತ ಹೀಗೆ ಇಲ್ಲಿ ಅವನು ಹೇಳ್ತಾನೆ ಬೇಡ ನನಗೆ ರಾಜ್ಯ ಬೇಕಾಗಿಲ್ಲ ಅವನ ತಂದೆಯನ್ನು ಅವನು ಇದು ಕಾರಾಗೃಹದಲ್ಲಿ ಇಟ್ಟುಬಿಟ್ಟು ಅವನು ರಾಜ್ಯ ಆಡಿದ್ನಲ್ವಾ ಪುನಃ ಆ ಉಗ್ರತೆಯನ್ನೇ ವಾಪಸ್ ಕರೆದುಕೊಂಡು ಬಂದು ನಾವು ಅವನಿಗೆ ಪಟ್ಟ ಕೊಡೋಣ ಅಂತ ಅದು ಎಂತಹ ಇದು ಈಗಿನ ರಾಜಕೀಯ ಮೆಂಟಾಲಿಟಿ ಅಲ್ಲ ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಮೂರ್ ತಿಂಗಳಿಂದ ಇಟ್ಬಿಟ್ಟು ಜೈಲಿಂದ ಹೊರಗಡೆ ಬಂದ್ಮೇಲೆ ವಾಪಸ್ ಆ ಪಟ್ಟವನ್ನು ಕಿಟ್ಕೊಂಡ್ಬಿಡೋಣ ಅಂತ ಆ ರೀತಿ ಯಾವತ್ತೂ ಮಾಡಲಿಲ್ಲ ಅವನ ಅಷ್ಟು ಇದಿಲ್ಲ ಸೇವೆಯನ್ನು ನಾನೇ ಮಾಡಬೇಕು ಅಂತ ಇಲ್ಲದೆ ಹೋದ್ರೆ ನಿರಸನ ಮಾಡುವುದು ಅಯ್ಯೋ ಜನಸೇವೆ ಮಾಡೋಕೆ ಆಗ್ಲಿಲ್ವಲ್ಲ ಅಂತ ಹೇಳಿ ಮೂರು ದಿವಸ ಉಪವಾಸ ಮಾಡೋದು ಜನಸೇವೆ ಬೇಕಾದ್ರಷ್ಟು ರೀತಿ ಮಾಡ್ಬೇಕು ಅದಕ್ಕೆ ಬಂದೇ ಮಾಡ್ಬೇಕಾ ಅಧಿಕಾರಕ್ಕೆ ಬಂದು ಜನಸೇವೆ ಮಾಡಬೇಕಾಗಿಲ್ಲ ಅಧಿಕಾರಕ್ಕೆ ಬಂದ್ರೆ ಯಾವತ್ತೂ ಜನಸೇವೆ ಮಾಡೋಕ್ಕಾಗುದಿಲ್ಲ ಈಗಿನ ಜಾಯಿಮಾನದಲ್ಲೇ ಸಾಧ್ಯವಿಲ್ಲ ಕಲಿಯುವುದಕ್ಕೆ ಒಟ್ಟ ಗುಣ ರಾಜನ ಗುಣ ಏನು ಅಂತ ಹೇಳಿದ್ರೆ ಕೌಟಿಲ್ಯ ಹೇಳ್ತಾನೆ ಸನ್ಯಾಸಿ ರೀತಿಯಲ್ಲಿ ಇರ್ಬೇಕಂತೆ ಆಗತ್ತಾ ಸನ್ಯಾಸಿ ರೀತಿಯಲ್ಲಿ ಇದ್ರೆ ಮಾತ್ರ ಅವನು ಒಬ್ಬ ಆದಷ್ಟು ರಾಜ ಅವನು ನೋಡಿ ಕೌಟಿಲಿನ ಅರ್ಥಶಾಸ್ತ್ರ ಯಾರು ಓದಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಅವನು ಅವನು ರಾಜನ ಒಂದು ಟೈಮ್ ಟೇಬಲ್ ಹಾಕಿದ್ದಾನೆ ಅದರಲ್ಲಿ ಎಷ್ಟು ಗಂಟೆ ಅವನು ಜನಕ್ಕೋಸ್ಕರ ಮಿತ್ರರಿರಬೇಕು ಎಷ್ಟು ಗಂಟೆ ತನ್ನ ಸ್ವಂತ ಸುಖಕ್ಕೋಸ್ಕರ ಬೆಳೆಸಬೇಕು ಅಂತ ಆ ಟೈಮ್ ಟೇಬಲ್ ನೋಡಿದ್ರೆ ಗಾಬರಿಯಾಗಿ ಒಬ್ರು ಕೂಡ ಆ ರಾಜಕೀಯ ಪ್ರವೇಶ ಮಾಡುವುದಿಲ್ಲ ಮತ್ತೆ ಅರ್ಧ ಗಂಟೆಯೂ ಇಲ್ವೋ ಅಷ್ಟು ಅಷ್ಟು ಜವಾಬ್ದಾರಿ ಆ ವ್ಯಕ್ತಿಗೆ ಇರಬೇಕು ಇದೆಯಾ ಅಷ್ಟು ಜವಾಬ್ದಾರಿಯಲ್ಲಿ ಸಾಧ್ಯ ಹಾಗೆಯೇ ಆ ರೀತಿ ಮಾಡಲಿಲ್ಲ ಕೃಷ್ಣ ಕೊನೆಗೆ ಯೋಗದಿಂದ ಶರೀರವನ್ನು ಬಿಟ್ಟಾಗಲೂ ಕೂಡ ಉಗ್ರತೆಯನ್ನು ಇದ್ದಲ್ಲಿ ಅವನ ಕೊನೆಗೆ ಅಯ್ಯೋ ನನ್ನ ಪ್ರಾಣಪ್ರಿಯದ ಅಂತಹ ಕೃಷ್ಣನೇ ಇಲ್ವಲ್ಲ ನಾನು ಯಾಕೆ ಬದುಕಬೇಕು ಅಂತ ಹೇಳಿ ಅವನು ಅಗ್ನಿ ಪ್ರವೇಶ ಮಾಡಬೇಕು ಉಗ್ರತೆಯನ್ನು ಹಾಗೆ ಅಂತಹ ಜೀವನ ಆಮೇಲೆ ಅಲ್ಲಿ ಜನ ಸಂದ ಈ ಮಧುರೆಗೆ ಬಂದು ಅಟ್ಯಾಕ್ ಮಾಡ್ತಾನೆ ಒಂದು ಬಾರಿ ಅಲ್ಲ ಎರಡು ಬಾರಿ ಅಲ್ಲ ನೀವು ಮಲ್ಲಿಕಾಫ್ರಮ ಕೇಳಿದ್ರೆ ಹದಿನಾರು ಬಾರಿ ಅಂತ ಇವನು ಮಲ್ಲಿಕಾಫ್ರಮ್ ಅಪ್ಪ ಹದಿನೇಳು ಬಾರಿ ಅಟ್ಯಾಕ್ ಮಾಡ್ತಾನೆ ಮಧುರೆಯ ಮೇಲೆ ಅದು ಎಷ್ಟು ಒಂದು ಅಕ್ಷೋಹಿಣಿ ಸೈನ್ಯ ಅಲ್ಲ ಎರಡು ಅಕ್ಷೋಹಿಣಿ ಸೈನ್ಯ ಅಲ್ಲ ಅವನ ಅಕ್ಷೋಹಿಣಿ ಸೈನ್ಯ ಇಪ್ಪತ್ತೇಳು ಅಕ್ಷೋಹಿಣಿ ಸೈನ್ಯ ಇಪ್ಪತ್ತೇಳು ಅಕ್ಷೋಹಿಣಿ ಸೈನ್ಯವನ್ನ ಮಹಾ ಸೈನ್ಯ ಅದನ್ನ ಅಲ್ಲಿಂದ ಬಿಹಾರಿಂದ ತೆಗೆದುಕೊಂಡು ಬರ್ತಾನ ಅಲ್ಲಿಂದ ಅಟ್ಯಾಕ್ ಮಾಡಲಿಕ್ಕೆ ಇಲ್ಲಿ ಮಧುರೆಯ ಮೇಲೆ ಅಟ್ಯಾಕ್ ಮಾಡ್ತಾನೆ ಪ್ರತಿ ಬಾರಿಯೂ ಕೂಡ ಜರಾಸಂಧದಲ್ಲಿ ಕೊಲ್ಲದೆ ಅವನು ಸೈನ್ಯವನ್ನೆಲ್ಲ ಧ್ವಂಸ ಮಾಡಿ ಕೊನೆಯಲ್ಲಿ ಹದಿನೇಳನೇ ಬಾರಿಯಲ್ಲಿ ಅವನು ಆಲೋಚನೆ ಮಾಡ್ತಾನೆ ಇದೇ ರೀತಿ ಅಟ್ಯಾಕ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ನಾವೇನು ಡಿಪೆಂಡ್ ಮಾಡ್ಬೋದು ಆದ್ರೆ ರಾಜ್ಯ ಸುಭಿಕ್ಷವಾಗುವುದಿಲ್ಲ ಯಾವಾಗಲೂ ರಾಜ್ಯದಲ್ಲಿ ಕಲೆ ಮತ್ತು ಇತ್ಯಾದಿ ಬೇರೆ ಬೇರೆ ಅಭಿವೃದ್ಧಿ ಆಗಬೇಕಂದ್ರೆ ಶಾಂತಿ ಇರಬೇಕು ಯಾವಾಗ ಯುದ್ಧದ ಭೀತಿ ಇದ್ದರೆ ಆ ಒಂದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವ ಒಂದು ಡೆವಲಪ್ಮೆಂಟು ಆಗುವುದಿಲ್ಲ ನೋಡಿ ಕಾಬೂಲ್ ಪಾಕಿಸ್ತಾನ್ ಯಾವ ರೀತಿ ಇದೆ ಯಾವಾಗ ತಲೆ ಮೇಲೆ ಏನು ಬಂದು ಬೀಳುತ್ತೋ ಗೊತ್ತಿಲ್ಲ ಅವರು ಹೀಗಾಗಿ ಬೇರೆ ಯಾವುದಕ್ಕೂ ಗಮನ ಕೊಡೋಕ್ಕೆ ಆಗೋದಿಲ್ಲ ಸಂಗೀತವೇ ಆಗಲಿ ಬೇರೆ ಯಾವುದೇ ಮನಸ್ಸನ್ನು ಆಹ್ಲಾದ ಮಾಡುವಂಥ ಯಾವುದೇ ಒಂದು ಇಂಪ್ರೂವ್ಮೆಂಟ್ ಅಲ್ಲಿ ಇಲ್ಲ ಕೇವಲ ಯಾವ ರೀತಿ ಬಾಂಬ್ ತಯಾರು ಮಾಡುವುದು ಅಷ್ಟೇ ರಕ್ಷಣೆ ಮಾಡುವುದು ಹೇಗೆ ನಮ್ಮ ರಕ್ಷಣೆ ಹೇಗೆ ಅಂತ ಹೀಗೆ ಹೀಗಿರಬಾರ್ದು ನಾವು ಮೊದಲು ಇಲ್ಲಿಂದ ಜಾಗ ಬದಲಾಯ್ತಿ ದ್ವಾರಕೆಯಲ್ಲಿ ಹೋಗೋಣ ಸಮುದ್ರ ಮಧ್ಯೆಯಲ್ಲಿ ಕಟ್ಟೋಣ ಅಂತ ಅವನು ಅಲ್ಲಿ ಪ್ಲ್ಯಾನ್ ಆಗ್ತಾನೆ ಆಗ ಅವನ ರಾಜ್ಯದಲ್ಲಿ ಅವನಿಗೆ ವಿರೋಧ ಬರುತ್ತೆ ಎಷ್ಟೊಂದು ಯಂಗ್ ಬ್ಲಡ್ ಯಾರು ಯುವಕರಿದ್ದಾರೋ ಹೇಳ್ತಾರೆ ಏನು ಕೃಷ್ಣ ನೀನು ಹೇಳಿ ತರ ಓಡ್ ಹೋಗ್ತೀಯಲ್ಲ ನೀನು ನಾವೆಲ್ಲ ಇದ್ದೀವಲ್ಲ ನಿನ್ನ ಇದು ಮಾಡಲಿಕ್ಕೆ ನಿನ್ನ ಹಿಂದೆ ಬರಲಿಕ್ಕೆ ಅವನು ಧ್ವಂಸ ಮಾಡಬಾರೋಣ ಅಂತ ಹೇಳ್ತಾರೆ ಕೃಷ್ಣ ಒಪ್ಪೋದಿಲ್ಲ ತಾನು ಹೇಳಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ತನ್ನ ಜನರ ಅಭಿವೃದ್ಧಿಗೋಸ್ಕರ ಆ ಜಾಗವನ್ನು ಬಿಟ್ಟು ಪುನಃ ಎಷ್ಟೋ ಸಾವಿರ ಮೈಲಿ ಹೋಗಿ ದ್ವಾರಕಿಯ ಆ ಮಧ್ಯದಲ್ಲಿ ಸಮುದ್ರ ಮಧ್ಯದಲ್ಲಿ ಪ್ರಭಾಸ ಅನ್ನುವಂಥ ಕ್ಷೇತ್ರದಲ್ಲಿ ದೊಡ್ಡ ರಾಜ್ಯ ಅಲ್ಲಿ ಬರುತ್ತೆ ನೋಡಿ ತಾನು ಹೇಳಿ ಅನ್ಕೊಂಡು ಪರವಾಗಿಲ್ಲ ತನ್ನ ಜನರಿಗೋಸ್ಕರ ತನ್ನ ಸ್ವಾಭಿಮಾನವನ್ನು ಕೂಡ ಉಳಿಸ್ತಾನೆ ಆದ್ರೆ ಈ ಸ್ವಾಭಿಮಾನ ಪಾಂಡವರು ಕೂಡ ಉಳಿಸ್ಕೊಳಕಾಗಲಿಲ್ಲ ಅಭಿಮನ್ಯು ಕೂಡ ಸೋತೋದಾದ್ರಲ್ಲಿ ಎಲ್ಲ ಸ್ವಾಭಿಮಾನವನ್ನು ಕಲ್ಕಿ ಕಲ್ಕಿ ಅವನ ಕೊಂದು ಹಾಕುದು ಭೀಷ್ಮ ಅಂತಹ ಮಹಾಜ್ಞಾನಿ ಅವನು ಕೂಡ ಸ್ವಾಭಿಮಾನದಿಂದ ನಾನು ರಾಜ್ಯವಲ್ಲೆ ಅಂತ ಹೇಳಿ ಕೂತ್ಕೊಂಡ ಈ ದೂರ್ ತರಿಗೆ ಕೊಟ್ಟುಬಿಟ್ಟ ರಾಜ್ಯ ಆದರೆ ಕೃಷ್ಣ ಜನರ ಹಿತಕ್ಕೋಸ್ಕರ ಎಲ್ಲ ಸಾಕ್ರಿಫೈಸ್ ಕೂಡ ಅವನ ಇಡೀ ಜೀವನ ಮೇಲೆ ಯಜ್ಞ ಇಡೀ ಜೀವನ ಯಜ್ಞಮಯವಾಗಿ ಹೀಗೆ ಅವನು ಹೇಗೆ ಆ ಯೋಗವಿದಾಂ ವರ ಅನ್ನೋದನ್ನ ನಾವು ಮುಂದಿನ ತರಗತಿ ಹೇಳಿದ್ರೆ ಮುಂದಿನ ವಾರ ಇರುವುದಿಲ್ಲ ಇಪ್ಪತ್ತ್ ಮೂರನೇ ತಾರೀಕು ನಿಮ್ಮೆಲ್ಲರಿಗೂ ಯುಗಾದಿಯ ಶುಭಾಶಯಗಳನ್ನು ಈಗಲೇ ಹೇಳುತ್ತಾ ಅದರ ಮುಂದಿನ ವಾರ ಇರ್ತದೆ ಹ ಆ ಒಂದು ತರಗತಿಯಲ್ಲಿ ಉಪನ್ಯಾಸದಲ್ಲಿ ಈ ಗೀತಾಚಾರ್ಯನ ಅದ್ಭುತವಾದಂತಹ ಜೀವನಕ್ಕೆ ಒಂದು ಇತಿಶ್ರೀಯನ್ನ ಹಾಡಿ न ना मेन् स्ट्रीम यो भगवदी बरोणी दम पूर्णापूर्णमुद्यूर्ण्यपूर्णमादायूर्णमीवावशिष्य ओ शांशा तिश्शा हरि ओ तत् ೀಕೃಷ್ಣಾರ್ಪಣ